ಓಂ ಪವಿತ್ರ ಚರಿತು ಯಸ್ಯ ಪವಿತ್ರ ಜೀವನ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸೈ ಕುರ್ಮೋ ನಮೋ ನಮಃ ಮೊಟ್ಟ ಮೊದಲನೇದಾಗಿ ಪರಮ ಪೂಜ್ಯ ಹರ್ಷಾನಂದ ಮಹಾರಾಜರಿಗೆ ನಾನು ನನ್ನ ಪ್ರಣಾಮಪೂರ್ವಕವಾದಂತಹ ಕಥಚಿತ್ರಗಳನ್ನು ಅರ್ಪಿಸ್ತೇನೆ ಮಾತೆಲ್ಲ ಮುಗಿದ ಮೇಲೆ ಅದನ್ನು ಹೇಳೋದಕ್ಕೆ ಸಾಧ್ಯವಾದರೆ ಆಗದೆ ಹೋದರೆ ಕಷ್ಟ ಆಗ್ತದೆ ಆಮೇಲೆ ನನ್ನನ್ನು ಅವರು ಈ ಒಂದು ನೂರು ವರ್ಷಗಳ ಆಶ್ರಮದ ಕಾರ್ಯಕ್ರಮಕ್ಕೆ ಕೇವಲ ಆಹ್ವಾನಿಸಿದ್ದಲ್ಲ ಇಲ್ಲಿ ಒಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ನನಗೆ ಒಂದು ಬಗೆಯ ಧನ್ಯತೆಯ ಭಾವನೆಯನ್ನು ತರುವಂತೆ ಮಾಡಿದ್ದಾರೆ ಒಂದು ದೃಷ್ಟಿಯಿಂದ ಈ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ನನಗೆ ಬಹಳ ಅನುಕೂಲವಾಗಿದೆ ಯಾತಕ್ಕೆ ಅಂತ ಹೇಳಿದರೆ ಅರ್ಧ ಗಂಟೆ ಮಾತನಾಡುವುದಕ್ಕಿಂತ ಒಂದೂವರೆ ಗಂಟೆ ಭಾಷಣ ಕೇಳುವುದು ಬಹಳ ಹಿತಕರ ಅದರಲ್ಲೂ ಕೂಡ ಪೂಜ್ಯ ಸ್ವಾಮೀಜಿಯವರು ಮೂವರು ರತ್ನಗಳಂತೆ ಇಲ್ಲಿ ಬರಮಾಡಿಕೊಂಡಿದ್ದಾರೆ ಅವರ ಮಾತುಗಳನ್ನು ಕೇಳುವುದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಬೇಸರವೆನಿಸುವುದಿಲ್ಲ ಅಂತಹ ಒಂದು ಸೌಭಾಗ್ಯ ನನ್ನ ಪಾಲಿಗೆ ಈ ವಿಚಾರ ಹಾಗಿರಲಿ ಈ ಆಶ್ರಮಕ್ಕೆ ಸಾವಿರದ ಒಂಬೈನೂರ ನಾನು ಸೇರಿತ್ತು ಅದೊಂದು ದಿವ್ಯಾದ್ಭುತವಾದಂತಹ ಸನ್ನಿವೇಶ ನಾನು ಸಾವಿರದ ಒಂಬೈನೂರ ಐವತ್ತೊಂಬತ್ತಕ್ಕೆ ಕಾರಣಾಂತರಗಳಿಂದ ಬೆಂಗಳೂರು ಮಠಕ್ಕೆ ಹೋದೆ ಅಲ್ಲಿ ಶಾರದಮ್ಮನ ದರ್ಶನ ಆಯಿತು ಶಾರದಾ ಮಾತೆಯ ದರ್ಶನ ಆಯಿತು ಮನಸ್ಸಿಗೆ ಬಹಳ ಬಂತು ಇಲ್ಲೇ ಇದ್ದರೆ ಹೇಗಿರುತ್ತೆ ಅಂತ ಆಗಲಿಲ್ಲ ಆಗುವಂತಹದ್ದಲ್ಲ ಹಿಂತಿರುಗಿದೆ ಊರಿಗೆ ಬಂದೆ ನಿಮಗೆ ಆಶ್ಚರ್ಯ ಆಗ್ಬೋದು ಆ ಶಾರದಾ ಮಾತೆಯವರು ಶಾರದಮ್ಮ ಎಂಬ ಹೆಸರಿನವರನ್ನೇ ಒಬ್ಬರನ್ನು ಪರಿಚಯ ಮಾಡಿಸ್ಕೊಟ್ಟು ಆಶ್ರಮದ ಕುರಿತಾಗಿ ತಿಳಿಸಿ ಇಲ್ಲಿ ಸೇರೋದಕ್ಕೆ ಅನುಕೂಲವಾಗುತ್ತೆ ಅಂತ ಅನ್ನೋದನ್ನು ತಿಳಿಸಿ ಒಬ್ಬರು ಸ್ವಾಮಿಗಳನ್ನು ಪರಿಚಯ ಮಾಡಿಸ್ಕೊಟ್ರು ಆ ಸ್ವಾಮಿಗಳೇ ಸ್ವಾಮಿ ವಿಭುದಾನಂದ ಮಹಾರಾಜ ಅಂತ ಈಗ ಅಲ್ಸೂರಿನಲ್ಲಿದ್ದಾರೆ ವಯೋವೃದ್ಧರಾಗಿದ್ದಾರೆ ಮಂಗಳೂರಿನಲ್ಲಿ ಅವರ ಭೇಟಿಯಾಯಿತು ಅವರು ನನಗೆ ಎಲ್ಲ ಮಾಹಿತಿಯನ್ನು ಕೊಟ್ಟು ಇಲ್ಲಿಗೆ ಹೇಗೆ ಸೇರಿಕೊಳ್ಬೋದು ಅಂತನ್ನೋದನ್ನು ತೋರಿಸ್ಕೊಟ್ರು ಆ ವೇಳೆಗೆ ಅಲ್ಲಿ ಬ್ರಹ್ಮಚಾರಿ ಸೂರ್ಯ ಚೈತನ್ಯಜಿ ಅಂತ ಇದ್ದರು ಅವರು ಮತ್ತಾರು ಅಲ್ಲ ನಮ್ಮ ವಜಸ್ವಾಮಿ ಹರ್ಷಾನಂದ ಜಿಯವರೇ ಅವರು ಗುರ್ತುವಿಲ್ಲ ಪರಿಚಯವಿಲ್ಲ ಮೊಟ್ಟ ಮೊದಲ ಭೇಟಿ ಆಗಲಿ ಆತ್ಮೀಯವಾಗಿ ಕರೆದು ಎಷ್ಟು ಮಾತುಗಳನ್ನು ಆಡಿ ವಿಚಾರಗಳನ್ನೆಲ್ಲ ತಿಳಿಸ್ಕೊಟ್ಟರು ಬಹಳ ಆನಂದ ಆಯಿತು ಸಮಾಧಾನ ಆಯಿತು ಬಂದೆ ಸೇರಿದೆ ಪರಮ ಪೂಜ್ಯ ಸ್ವಾಮಿ ಯತೀಶ್ವರಾನಂದಜಿ ಮಹಾರಾಜ್ ಅವ್ರನ್ನ ನೋಡಿದರೆ ಮತ್ತೇನನ್ನು ನೋಡಬೇಕಾಗಿಲ್ಲ ಆಧ್ಯಾತ್ಮಿಕತೆಯನ್ನೇ ನೋಡಿದಂತೆ ಆಗ್ತದೆ ಶ್ರೀರಾಮಕೃಷ್ಣ ಶಾರದಾ ಮಾತೆ ವಿವೇಕಾನಂದರು ಇವರೆಲ್ಲರನ್ನೂ ಒಟ್ಟಿಗೆ ಸೇರಿಸಿ ಅವರಲ್ಲಿ ನಾವು ನೋಡಬಹುದು ಅಂತಹ ಒಂದು ದಿವ್ಯಾದ್ಭುತವಾದಂತಹ ವ್ಯಕ್ತಿತ್ವ ಅವರ ಸಂಪರ್ಕದಲ್ಲಿ ನಾನು ಇಲ್ಲಿ ಆರು ವರ್ಷಗಳ ಕಾಲ ಇರುವುದಕ್ಕೆ ಸಾಧ್ಯವಾದದ್ದು ಬಹಳ ದೊಡ್ಡ ಭಾಗ್ಯ ಅವರು ಅತ್ಯಂತ ಉನ್ನತ ಮಟ್ಟದಲ್ಲಿ ತಮ್ಮ ಜೀವನವನ್ನು ನಡೆಸ್ತಾ ಕೇವಲ ಕಡಿಮೆ ಶಬ್ದಗಳಲ್ಲಿ ಈ ಆಶ್ರಮವನ್ನು ನಡೆಸ್ತಾ ಇದ್ರು ಆದರೆ ಮಿಕ್ಕ ಸ್ವಾಮಿಗಳು ಆಗ ಇದ್ದಂತಹ ಸ್ವಾಮಿಗಳು ಸ್ವಾಮಿ ಶಾಸ್ತ್ರಜಿ ಮಹಾರಾಜ್ ಸ್ವಾಮಿ ಪ್ರಬುದ್ಧಾನ್ಜಿ ಮಹಾರಾಜ್ ಸ್ವಾಮಿ ಸುರೇಶಾನಂದಜಿ ಮಹಾರಾಜ್ ಹಾಗೂ ಇತರ ಬ್ರಹ್ಮಚಾರಿಗಳು ಜಗದಾತ್ಮ ಅನ್ನದರು ಕೂಡ ನನ್ನ ಜೊತೆಯಲ್ಲಿಯೇ ಸೇರಿದವರು ಆ ಸಂದರ್ಭದಲ್ಲಿ ನಾನು ಈ ಸ್ವಾಮಿಗಳ ಜೊತೆಯಲ್ಲಿಯೇ ಹೆಚ್ಚು ವ್ಯವಹರಿಸಬೇಕಾಗಿತ್ತು ಒಡನಾಡಬೇಕಾಗಿತ್ತು ಅವರೆಲ್ಲರ ಮಾರ್ಗದರ್ಶನ ಅವರೆಲ್ಲ ಪ್ರೀತಿಪೂರ್ವಕವಾದಂತಹ ನಡವಳಿಕೆ ನನ್ನನ್ನು ಬಹಳ ಮಟ್ಟಿಗೆ ಈ ಆಶ್ರಮಕ್ಕೆ ಕಟ್ಟುಹಾಕಿತ್ತು ಅಂತ ಹೇಳಬೇಕು ಯಾತಕ್ಕೆ ಅಂತ ನಾನು ಆಶ್ರಮಕ್ಕೆ ಸೇರುವಾಗಲೇ ಇಪ್ಪತ್ತೆಂಟು ವರ್ಷ ಅಲ್ಲಿವರೆಗೆ ನಾನು ಎಲ್ಲಿಯೂ ಕೂಡ ಎರಡು ಮೂರು ವರ್ಷಕ್ಕಿಂತ ಹೆಚ್ಚು ಇಲ್ಲಿ ನಾನು ಮೂವತ್ತೊಂದು ವರ್ಷಗಳ ಕಾಲ ಅಲುಗಾಡದೆ ನಿಲ್ಲುವುದಕ್ಕೆ ಸಾಧ್ಯವಾದದ್ದು ಈ ಸಾಧು ಸಂತರ ಪ್ರೇಮಪೂರ್ವಕವಾದಂತಹ ನಡವಳಿಕೆಯಲ್ಲದೆ ಬೇರಾವುದೂ ಅಲ್ಲ ಶ್ರೀರಾಮಕೃಷ್ಣರನ್ನು ಶಾರದಾ ಮಾತೆಯವ್ರನ್ನ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನು ನಾವು ಅಧ್ಯಯನ ಮಾಡಿಕೊಳ್ಬಹುದು ಆದರೆ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಯಾವುದೇ ಬಗೆಯ ನೀರಸ ಪರಿಸ್ಥಿತಿಯ ತರ್ತಕ್ಕಂಥದ್ದು ಒದಗದೆ ರಸಪೂರ್ಣವಾದಂತಹ ಒಂದು ವಾತಾವರಣದಲ್ಲಿ ಬದುಕಬೇಕಾದರೆ ಅಂತಹ ವ್ಯಕ್ತಿಗಳೇ ಇರಬೇಕಾಗ್ತದೆ ಅದೊಂದು ನನ್ನ ಪಾಲಿನ ಭಾಗ್ಯ ನಾನಿಲ್ಲಿ ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಿದೆ ಅಂತ ಹೇಳೋದು ಮುಖ್ಯ ಅಲ್ಲ ಆದರೆ ಇಲ್ಲಿ ಬರೆತಂಥ ವಾತಾವರಣ ನಾನಾಗಲೇ ಹೇಳಿದಂತೆ ಪ್ರೀತಿಪೂರ್ವಕವಾದಂಥ ವಾತಾವರಣ ಈ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಎಷ್ಟು ದೊಡ್ಡದು ಅಂತನೋದು ಅಂತ ನಿಮಗೆ ದಿನ ಅನುಭವಕ್ಕೆ ಬರುವಂಥದ್ದು ಮ್ಯಾನ್ ಡಸ್ ನಾಟ್ ಲಿವ್ ಬೈ ಬ್ರೆಡ್ ಎ ಲೋನ್ ಹೀ ನೀಡ್ಸ್ ಲವ್ ಪ್ರೀತಿ ಅಂತ ಹೇಳ್ತಕ್ಕಂಥದ್ದು ಇಲ್ಲದೇ ಇದ್ರೆ ಎಲ್ಲವೂ ಇದ್ದು ಏನೂ ಇಲ್ಲದಂತೆ ಆಗಿಬಿಡ್ತದೆ ಶ್ರೀಮಾತೆ ಶಾರದಾದೇವಿಯವರು ಕೇವಲ ಪ್ರೀತಿಯನ್ನೇ ಉಣಿಸಿದವರು ತಮ್ಮ ಸನ್ಯಾಸಿ ಮಕ್ಕಳಿಗೆ ಅವರು ಹೇಳಿದಂಥ ಮಾತೇ ಇದು ಈ ರಾಮಕೃಷ್ಣ ಮಹಾಸಂಘ ಅಂತ ಹೇಳ್ತಕ್ಕಂಥದ್ದು ಪ್ರೀತಿಯ ಬಲದಿಂದ ನಿಲ್ಲಬೇಕಲ್ಲದೆ ಬೇರಾವುದರ ಮೂಲಕವೂ ನಿಲ್ಲಲು ಸಾಧ್ಯವಿಲ್ಲ ಅಂತ ಅದೆಂತಹ ಪ್ರೀತಿ ಶಾರದಾ ಮಾತೆಯವರ ಜೀವನ ಚರಿತ್ರೆಯನ್ನು ಆಳವಾಗಿ ಅಧ್ಯಯನ ಮಾಡಿದಾಗ ಮಾತ್ರವೇ ಗೊತ್ತಾಗುವಂಥದ್ದು ಮೇಲಿನ ಮೇಲೆ ಓದಿದರೆ ನಮ್ಮ ನಿಮ್ಮಂತೆಯೇ ಸಾಮಾನ್ಯ ಮಹಿಳೆಯಂತೆ ಕಾಣಿಸ್ತಕ್ಕಂಥ ಅವರು ಅವರ ಪ್ರೀತಿಯನ್ನು ನಾವು ಅಷ್ಟು ಬೇಗ ಗುರುತಿಸುವುದಕ್ಕೆ ಕಷ್ಟ ಆಗಬಹುದು ಆದರೆ ಆಳವಾಗಿ ಅಧ್ಯಯನ ಮಾಡಿದಾಗ ಎಂಥ ಒಂದು ಪ್ರೀತಿಯನ್ನು ಅವರು ಹರಿಸಿದ್ರು ಇವತ್ತಿಗೂ ಹರಿಸ್ತಾ ಇದ್ದಾರೆ ಇವತ್ತಿಗೆ ರಾಮಕೃಷ್ಣ ಮಹಾಸಂಘ ಅಂತ ಇಷ್ಟರ ಮಟ್ಟಿಗೆ ಚೈತನ್ಯ ಪೂರ್ವಕವಾಗಿ ನಡೀತಾ ಇದ್ರೆ ಅದು ಶಾರದಾ ಮಾತೆಯವರ ಪ್ರೀತಿ ಆ ಶಾರದಾ ಮಾತೆಯವರು ಇಲ್ಲಿ ಬಂದು ಇಲ್ಲೇ ವಾಸವಾಗಿದ್ರು ಅಂತ ಹೇಳ್ತಕ್ಕಂಥದ್ದು ಅದು ಬರೀಯ ಐತಿಹಾಸಿಕ ಘಟನೆ ಅಲ್ಲ ಅವರ ಆ ದಿವ್ಯಾದ್ಭುತವಾದಂತಹ ಪ್ರೀತಿ ನಿರ್ವಂಚನೆಯ ಪ್ರೀತಿ ವಿಶ್ವ ವಿಶ್ವವನ್ನೇ ತಬ್ಬುವಂತಹ ಪ್ರೀತಿ ಇಲ್ಲಿ ಇನ್ನೂ ಕೂಡ ಅದು ಅಮರವಾಗಿದೆ ಆ ಪ್ರೀತಿಯ ರಸವನ್ನು ನಮ್ಮ ಜೀವ ತಾನೇ ತಾನಾಗಿ ಹೇರಿಕೊಳ್ತದೆ ಪ್ರೀತಿ ಯಾರಿಗೆ ಬೇಡ ಅದು ಇಲ್ಲಿ ಸಿಗ್ತದೆ ಆದ್ರಿಂದೇನೇನೆ ನೀವು ಇಷ್ಟು ಜನ ಆ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದಿದ್ದೀರಿ ಸುಮ್ಮ ಸುಮ್ಮನೆ ವಿಚಾರ ತಿಳಿಯೋದಕ್ಕೋಸ್ಕರ ಅಂತ ಅನ್ನೋ ಮಾತನ್ನು ನಾನು ನಂಬೋದಿಲ್ಲ ವಿಚಾರಗಳು ಪುಸ್ತಕಗಳಲ್ಲಿ ಸಿಗುತ್ತವೆ ಎಂಥೆಂಥ ವಿಚಾರಗಳು ಬೇಕು ಎಂಥೆಂಥ ರೀತಿಯಲ್ಲಿ ಬರೆದಂಥ ಪುಸ್ತಕಗಳು ಬೇಕು ಅವೆಲ್ಲ ಸಿಗುತ್ತವೆ ಆದರೆ ಶಾರದಾಮಾತಿಯವರು ಇಲ್ಲಿ ಅಂದು ಹರಿಸಿದಂತಹ ಪ್ರೀತಿ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಇವತ್ತಿಗೂ ಹರಿದುಕೊಂಡು ಬರ್ತಾ ಇದೆ ರಹೀಮ್ದಾಸ್ ರಹೀಮ್ದಾಸ್ ಅಂತ ಬರೀತರು ಕಬೀರ್ ದಾಸ್ರಂತೆ ಅವರು ಹೇಳಿದಂತಹ ಮಾತನ್ನು ನಾನು ಬೆಂಗಳೂರಿನಲ್ಲಿ ಹಲವು ಕಡೆ ಹೇಳಿದ್ದೇನೆ ಪ್ರೀತಿಯ ದಾರವ ಕಡಿಯದಿ ರೈ ಪ್ರೀತಿಯ ದಾರವ ಕಡೆಯದಿರೈ ಕೂಡಿಸಲಾಗದು ಬಲಿಕಾ ಕೂಡಿಸಿದರೂ ಅದು ಗಂಟಾಗುವುದು ಎಂದೆಂದಿಗೂ ಗಂಟು ರಹೀಮಾ ಎಂದೆಂದಿಗೂ ಗಂಟು ಪ್ರೀತಿಯ ದಾರ ದಾರ ಅಲ್ಲಿಂದ ಇಲ್ಲಿಯವರೆಗೆ ಒಂದೇ ತರ ಇದ್ರೆ ಅದರ ಮೇಲೆ ಕೈ ಆಡಿಸುವಾಗ ಸುಲಭ ಆಗ್ತದೆ ಮಧ್ಯ ಮಧ್ಯೆ ಗಂಟಾಗಿದ್ರೆ ಕೈ ಆಡಿಸುವಾಗ ಆ ಸುಖ ಆಗುವುದಿಲ್ಲ ಹಾಗೇನೇ ನಮ್ಮ ಸಂಬಂಧದಲ್ಲಿ ಆ ಪ್ರೀತಿಯ ಪ್ರೀತಿ ಅಂತ ಹೇಳ್ತಕ್ಕಂಥ ಧೂತಪ್ರವತ್ತವಾಗಿರಬೇಕು ಎಲ್ಲೂ ಗಂಟು ಆಗಿರಬಾರ್ದು ಅಂತಂದ್ರೆ ವಿರಸ ಮಾನಸಿಕ ಸ್ಥಿತಿಯನ್ನು ತಂದುಕೊಳ್ಬಾರ್ದು ವೈಮನಸ್ಸವನ್ನು ತಂದುಕೊಳ್ಬಾರ್ದು ಕಷ್ಟಪಡಬೇಕು ಅವರಿಗಾಗಿ ನಾವು ತ್ಯಾಗ ಮಾಡಬೇಕು ನಮಗಾಗಿ ಅವರು ತ್ಯಾಗ ಮಾಡಬೇಕು ಆ ತ್ಯಾಗದಲ್ಲಿಯೇ ಪ್ರೀತಿಯ ಲಕ್ಷಣ ಇರುವಂಥದ್ದು ಅವರ ಹೆಚ್ಚು ಕಡಿಮೆಗಳನ್ನು ನಾವು ಸಹಿಸಿಕೊಳ್ಬೇಕು ನಮ್ಮ ಹೆಚ್ಚು ಕಡಿಮೆಗಳನ್ನು ಅವ್ರು ಸಹಿಸಿಕೊಳ್ಬೇಕು ಅಂತ ಹೇಳಿದ್ರೆ ಪ್ರೀತಿಯ ಆ ಏಳೆ ಅಂತ ಹೇಳ್ತಕ್ಕಂಥ ಉಳಿಯಬೇಕಾಗಿದೆ ಆ ಪ್ರೀತಿ ಕಟ್ ತುಂಡಾಗುವಂಥದ್ದು ಯಾತಕ್ಕೋಸ್ಕರ ಅಂತ ಹೇಳಿದ್ರೆ ನನ್ನದನ್ನು ನಾನೇ ಸರಿ ಅಂತ ನಾನು ಹೇಳೋದು ಅವರದ್ದನ್ನು ಅವರೇ ಸರಿ ಅಂತ ಹೇಳೋದು ಆಗ ಪ್ರೀತಿ ಅಂತ ಹೇಳ್ತಕ್ಕಂಥ ಅದು ತುಂಡಾಗ್ತದೆ ಕೆಲವು ಕಾಲ ಕಳೆದ ಮೇಲೆ ನಾನೂ ಸರಿಯಲ್ಲ ಅವರೂ ಸರಿಯಲ್ಲ ಇನ್ನೊಂದೇನೋ ಸರಿಯಾದ್ದಿದೆ ಅಂತ ನಾವು ತೀರ್ಮಾನಕ್ಕೆ ಬರ್ತೇವೆ ನಮ್ಮಿಬ್ಬರ ಪ್ರೀತಿಯನ್ನು ಮತ್ತೆ ಸೇರಿಸ್ಕೊಳ್ತೇವೆ ಸೇರಿಸ್ಕೊಳ್ತೇವೆ ಆದರೆ ಅದು ಗಂಟಾಗಿರುತ್ತೆ ಆದ್ದರಿಂದ ಶತಾಯ ಗತಾಯ ನಮ್ಮ ಪ್ರೀತಿ ವಿಶ್ವಾಸವನ್ನು ಉಳಿಸಿಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಅಂತನ್ನೋದನ್ನು ಶ್ರೀಮಾತೆ ಶಾರದಾ ದೇವಿಯವರು ಎಂಥೆಂಥ ರೀತಿಯಲ್ಲಿ ತೋರಿಸಿದ್ದಾರೆ ಅವರು ನಡೆದುಕೊಂಡಂತಹ ರೀತಿಯನ್ನೆಲ್ಲ ಚೆನ್ನಾಗಿ ಅಧ್ಯಯನ ಮಾಡಬೇಕು ಯಾತಕ್ಕೋಸ್ಕರ ಅಧ್ಯಯನ ಮಾಡಬೇಕು ಅಂತಂದರೆ ಆ ಪ್ರೀತಿಯ ರೀತಿಯನ್ನು ಅರ್ಥಕೊಳ್ಳೋದಕ್ಕಾಗಿ ಪ್ರೀತಿಯ ರೀತಿಯನ್ನು ಅರ್ಥ ಕೊಡೋದಷ್ಟು ಸುಲಭ ಅಲ್ಲ ನಾವು ಪ್ರಪಂಚದಲ್ಲಿ ತೋರಿಸ್ತಕ್ಕಂಥ ಪ್ರೀತಿ ಅಂತಕ್ಕಂಥದ್ದು ಅದು ಪ್ರೀತಿ ಅಲ್ಲ ಅದು ಮೋಹ ಕೇವಲ ಸ್ವಾರ್ಥಪರವಾದಂತಹ ಪ್ರೀತಿ ಅದನ್ನು ಪ್ರೀತಿ ಅಂತ ಕರೆಯೋದಕ್ಕೆ ಸಾಧ್ಯವಿಲ್ಲ ಅದು ಮೋಹ ಆ ಮೋಹದಲ್ಲಿ ಯಾವ ಬಗೆಯ ಶಾಶ್ವತ ಸುಖ ಅಂತ ಹೇಳ್ತಕ್ಕಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ ಆ ಪ್ರೀತಿಯ ಮಾಧುರ್ಯ ಅಂತ ಹೇಳ್ತಕ್ಕಂಥದ್ದನ್ನ ಅನುಭವಿಸೋದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ರಿಂದ ಶಾರದಾ ಮಾತೆಯವರ ಜೀವನವನ್ನು ಆ ದೃಷ್ಟಿಯಿಂದ ನಾವು ಅಧ್ಯಯನ ಮಾಡಬೇಕು ಆಗ ಮಾತ್ರವೇ ಆ ಪ್ರೀತಿಯ ರೀತಿಯನ್ನು ಅರಿತುಕೊಳ್ಳುತ್ತೇವೆ ಮನೆ ಮನೆಗಳಲ್ಲಿ ನಾವು ವೈಕುಂಠವನ್ನೇ ನಿರ್ಮಾಣ ಮಾಡಿಕೊಳ್ತೇವೆ ಮನೆ ಮನೆಗಳೇ ಆನಂದ ಧಾಮವಾಗಿ ಬಿಡ್ತದೆ ಯಾಕೆ ಪರಸ್ಪರರನ್ನು ನಾವು ಪ್ರೀತಿಸಿಕೊಳ್ಳತಕ್ಕಂತಹ ಒಂದು ನಿಜವಾದ ವಿಧಾನವನ್ನು ಅವರ ಮೂಲಕ ನಾವು ಕಲಿತುಕೊಳ್ತೇವೆ ಈ ರಾಮಕೃಷ್ಣ ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಆ ಬಗೆಯ ಪ್ರೀತಿಯ ವ್ಯವಹಾರವನ್ನು ಕಲಿಸುವುದಕ್ಕಾಗಿಯೇ ಆ ಸಂಸ್ಥೆ ಇರುವಂಥದ್ದು ಸೇವಾ ಕಾರ್ಯವೇ ಆಗಬಹುದು ಭಜನೆಯೇ ಆಗಬಹುದು ಇತರ ಎಲ್ಲ ಉಪನ್ಯಾಸಿಗಳೇ ಆಗಬಹುದು ಅವೆಲ್ಲ ಕೆಲವು ವಿಚಾರಗಳನ್ನು ತಿಳಿಸುವುದಕ್ಕಾಗಿ ಆದರೆ ತನ್ಮೂಲಕ ಸಾಧುಗಳು ಭಕ್ತರು ಸಾಧುಗಳು ಭಕ್ತರು ಪರಸ್ಪರ ಪ್ರೀತಿ ಅಂತ ಇರೋದಕ್ಕೆ ಎಂಥ ಬಗೆಯ ಪ್ರೀತಿ ನಾನು ಆಗಲೇ ಹೇಳಿದೆ ಶಾರದಾ ಮಾತೆಯವರ ಪ್ರೀತಿ ನಿಷ್ಕಲ್ಮಶವಾದಂತಹ ಪ್ರೀತಿಯ ಅವ್ಯಾಜ ಪ್ರೀತಿ ಅದನ್ನು ಅಭ್ಯಾಸ ಮಾಡೋದಕ್ಕೆ ಈ ರಾಮಕೃಷ್ಣ ಆಶ್ರಮ ಅಂತ ಹೇಳ್ತಕ್ಕಂಥದ್ದು ಇದು ಇದೆ ಇದು ಕೇವಲ ರಾಮಕೃಷ್ಣರಿಂದ ಸ್ಥಾಪನೆಯಾದ ಆಶ್ರಮ ಅಲ್ಲ ವಿವೇಕಾನಂದರಿಂದ ಸ್ಥಾಪನೆ ಆಶ್ರಮ ಅಲ್ಲ ಇದು ಶಾರದಾ ಮಾತೆಯವರ ವಾತ್ಸಲ್ಯವೆಂಬ ಅಮೃತವನ್ನಿಂದ ಪರಿಪುಷ್ಟಗೊಂಡಂತಹ ಆಶ್ರಮ ಇದು ಆದ್ರಿಂದನೇನೆ ಮಹಾತ್ಯಾಗಿಗಳಾದಂತಹ ಸನ್ಯಾಸಿಗಳು ಅಂತಂದ್ರೆ ಏನು ತಿಳ್ಕೊಂಡ್ರಿ ಒಬ್ಬೊಬ್ಬ ಸನ್ಯಾಸಿಯು ಕೂಡ ಅಲಕ್ ನಿರಂಜನ್ ಅಂತ ಹೇಳ್ತಕ್ಕಂಥವನು ನಾನೇ ದೇವರು ಅಂತ ಹೇಳ್ತಕ್ಕಂತವ್ ಎಲ್ಲ ಬಗೆಯ ಸರ್ವಸಂಘ ಪರಿತ್ಯಾಗವನ್ನು ಮಾಡಿ ಎಲ್ಲ ಬಗೆಯ ಆಸಕ್ತಿಯನ್ನು ಹೋಗಲಾಡಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರಿಗೆ ಅವನು ಇನ್ನೊಬ್ಬರನ್ನ ಏನು ಗಣಿಸೋದೇ ಇಲ್ಲ ಅವನು ಅಂತಹಂತಹ ಸಿಂಹ ಸದೃಶ ವ್ಯಕ್ತಿಗಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಈ ಒಂದು ಸಂಘ ಸಂಸ್ಥೆ ಅಂತ ಹೇಳ್ತಕ್ಕಂಥದ್ದು ನಿಲ್ಲಬೇಕಾದ್ರೆ ಆ ಶಾರದಾ ಮಾತೆಯವರ ಅಮೃತ ಪ್ರವಾಹದಂತಿರುವಂಥ ಪ್ರೀತಿ ಅಂತ ಹೇಳುವುದು ಇಲ್ಲದೆ ಹೋಗಿದಿದ್ದರೆ ಇದು ನಿಲ್ತಿತ್ತೇನೋ ಆಲೋಚನೆ ಮಾಡಲಿಲ್ಲ ನೀವು ಮುಂದೆ ಆಲೋಚನೆ ಮಾಡಿ ಈ ಪ್ರೀತಿಯ ಬಲ ಅಂತ ಹೇಳ್ತಕ್ಕಂಥ ತಿಳದೆ ಹೋಗಿದರೆ ಎಲ್ಲ ಬಗೆಯ ವಿವಿಧ ಅಭಿಪ್ರಾಯಗಳು ಎಲ್ಲ ಬಗೆಯ ವೈಮನಸ್ಸುಗಳು ಅವುಗಳೆಲ್ಲವನ್ನು ಕೂಡ ಹೋಗಲಾಡಿಸ್ಕೊಂಡು ನಾವು ಪರಸ್ಪರ ಪ್ರೀತಿಯಿಂದ ಸಾಧ್ಯವಾಗಿದೆ ಇದನ್ನು ನಾನು ಮತ್ತೆ ಮತ್ತೆ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾತಕ್ಕೆ ಅಂತ ಹೇಳಿದ್ರೆ ಇವತ್ತು ಎಲ್ಲೆಲ್ಲೂ ಲುಪ್ತವಾಗಿ ಇರುವಂಥ ಒಂದು ಅಂಶ ಯಾವುದಪ್ಪ ಅಂದರೆ ಪ್ರೀತಿ ಆ ಕಾರಣದಿಂದಾಗಿಯೇ ಎಲ್ಲೆಲ್ಲೂ ಜಗಳ ಎಲ್ಲೆಲ್ಲೂ ಮತ್ಸರ ಎಲ್ಲೆಲ್ಲೋ ವೈಮನಷ ಎಲ್ಲೆಲ್ಲೋ ಅಧಿಕಾರ ದಾಹ ಎಲ್ಲೆಲ್ಲೋ ಲಂಚ ವಂಚನೆಗಳು ಇವೆಲ್ಲ ಆತಕ್ಕೆ ಅವನಿಗೆ ಆ ಪ್ರೀತಿಯ ಅಮೃತ ಸಿಗಲಿಲ್ಲ ಅದಕ್ಕೋಸ್ಕರ ಈ ಹಣಕ್ಕೋಸ್ಕರ ಅವನು ಹೆಣವಾಗ್ತಾನೆ ಪ್ರೀತಿ ಅಂತ ಹೇಳ್ತಕ್ಕಂಥದು ಸಿಕ್ತು ಅಂತ ಹೇಳಿದ್ರೆ ಈ ಜಗತ್ತಿನ ಈತನ ಯಾವ ವಸ್ತುವು ಕೂಡ ಅವನನ್ನು ಆಕರ್ಷಿಸುವುದಕ್ಕೆ ಸಾಧ್ಯವಾಗೋದಿಲ್ಲ ಅದಕ್ಕೋಸ್ಕರವೇ ಶ್ರೀಮಾತೆ ಶಾರದಾ ದೇವಿಯವರು ತನ್ನ ಎಲ್ಲ ಆಶ್ರಮಗಳಲ್ಲೂ ಕೂಡ ತಾನೇ ಆಗಿ ತನ್ನದೇ ಆದಂಥ ರೀತಿಯಲ್ಲಿ ಹರಿದಾಡ್ತಾ ಇದ್ದಾರೆ ಪ್ರೀತಿಯ ರೂಪದಿಂದ ಅಷ್ಟೇ ಅಲ್ಲದೇನೇನೆ ಕೊನೆಯದು ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏನು ಅಂತ ಹೇಳಿದರೆ ಸ್ವಾಮಿ ಯತೀಶ್ವರಾನಂದ ಜಿಯವರು ಇಲ್ಲಿದ್ದಂಥ ಸಂದರ್ಭದಲ್ಲಿ ನಾವು ಅವರಿಂದ ಬಹಳಷ್ಟು ಪಾಠವನ್ನೆಲ್ಲ ಕಲ್ತಿದ್ದೇವೆ ಅಂತ ಹೇಳ್ತಕ್ಕಂಥ ದುನಿಜಾ ಅದರಲ್ಲಿ ಇರ್ತಕ್ಕಂಥ ಒಂದು ಅಂಶವನ್ನು ನಾನು ಹೇಳಬೇಕು ಅಂತಂದರೆ ಪವಿತ್ರ ದೃಷ್ಟಿ ಕಾಕದೃಷ್ಟಿಯನ್ನು ನಾವು ಬಹಳಷ್ಟು ಕಾಣ್ತೇವೆ ದೋಷರಹಿತರಲ್ಲೂ ದೋಷವನ್ನು ಹುಡುಕತಕ್ಕಂತಹ ಕಾಕ ಬುದ್ಧಿಯನ್ನು ನಾವು ಬಹಳಷ್ಟು ಕಾಣ್ತೇವೆ ಆದರೆ ದೋಷಪೂರಿತ ವ್ಯಕ್ತಿಗಳಲ್ಲೂ ಕೂಡ ಎಷ್ಟೋ ಒಳ್ಳೆಯ ಅಂಶಗಳು ಇವೆ ಇರಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಕ್ಕಂಥ ಅದನ್ನು ಗುರುತಿಸಿ ಕಾಣುವಂತಹ ಆ ಗುಣಗ್ರಹಣ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಕಾರಣ ಕಾಕದೃಷ್ಟಿ ದೇವೇಂದ್ರನ ಮಗನಾದಂತಹ ಜಯಂತ ಕೂಡ ಸೀತೆಯ ಸ್ಥಾನವನ್ನು ನೋಡಿದಂತೆ ಆದರೆ ಲಕ್ಷ್ಮಣ ಹದಿನಾಲ್ಕು ವರ್ಷ ಜೊತೆಯಲ್ಲಿದ್ದರೂ ಕೂಡ ಸೀತಾಮಾತೆಯ ಪಾದುಗಳನ್ನೇ ನೋಡಿ ತನ್ನ ಜೀವನವನ್ನು ಪುನೀತಗೊಳಿಸಿಕೊಂಡ ಅದು ಪವಿತ್ರ ದೃಷ್ಟಿ ಇದು ಕಾಕದೃಷ್ಟಿ ಈ ಕಾಕದೃಷ್ಟಿ ಅಂತ ಹೇಳ್ತಕ್ಕಂಥದ್ದು ಸಹಜವಾಗಿಯೇ ಮಾನವನಲ್ಲಿ ಇರುತ್ತದೆ ಆದರೆ ಆ ಕಾಕದೃಷ್ಟಿಯನ್ನು ಹೋಗಲಾಡಿಸಿ ಪವಿತ್ರ ದೃಷ್ಟಿಯನ್ನು ಎಲ್ಲವರನ್ನು ತಂದಾಗ ಮನುಷ್ಯ ತನ್ನ ಜೀವನವನ್ನು ತಾನು ಸಾರ್ಥಕತೆಯ ಕಡೆಗೆ ಕೊಂಡೊಯ್ತಾನೆ ಸಾರ್ಥಕ ಜೀವನವನ್ನು ನಡೆಸುವುದಕ್ಕೆ ಸಮರ್ಥನಾಗುತ್ತಾನೆ ಎಲ್ಲ ಶಾಸ್ತ್ರಗಳ ಮುಖ್ಯ ಉದ್ದೇಶ ಮನಃಶುದ್ಧಿ ಮನಶುದ್ಧಿ ಅಂತಃಶುದ್ಧಿ ಅಂತಃಕರಣ ಶುದ್ಧಿ ಸ್ವಾಮಿ ಯತೀಶ್ವರಾನಂದ ಜಿಯವರು ಅಂತಹ ಒಂದು ಪವಿತ್ರ ದೃಷ್ಟಿಯನ್ನು ಯಾವ ಥರ ಕಾಣಿಸಿದ್ರು ಅಂತನ್ನೋದನ್ನು ನಾನು ನನಗೆ ಸಂಬಂಧಪಟ್ಟಂಥ ಒಂದು ಘಟನೆಯ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಆಗ ಭಂಡಾರಿ ಅಂತ ಹೇಳಿದ್ರೆ ಅಡುಗೆ ಮನೆ ಕೆಲಸವನ್ನು ನೋಡಿಕೊಳ್ಳಕ್ಕಂಥ ಅಡುಗೆಯವರಿದ್ದರು ಆದರೆ ಮೇಲು ಮೇಲು ವಿಚಾರಣೆ ಹತ್ತಿರತಕ್ಕಂಥದ್ದು ನನ್ನ ಪಾಲಿಗಿತ್ತು ಅಂತಹ ದಿನಗಳಲ್ಲಿ ಒಂದು ದಿನ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆ ಆಗಿರಬಹುದು ಇಬ್ಬರು ದಂಪತಿಗಳು ಬಂದರೂ ಅವರು ಕಲ್ಕತ್ತಾದ ಕಡೆಯವರು ಬಂಗಾಳಿ ಮಾತಾಡಿದಾಗ ಗೊತ್ತಾಗ್ತದೆ ಮಾತಾಡಿಂದ ಕೇಳಿದಾಗ ಗೊತ್ತಾಗ್ತದೆ ಆ ದಂಪತಿಗಳು ಆ ಅಕಾಲದಲ್ಲಿ ಬಂದರೂ ಕೂಡ ಸ್ವಾಮಿ ಯತೀಶ್ವರಾನಂದ ಜಿಯವರು ಅವರ ಶಿಷ್ಯರು ಅಂತ ಕಾಣ್ತಿದ್ದವರು ಅವ್ರನ್ನ ವಿಶೇಷವಾಗಿ ನನ್ನನ್ನು ಕರೆದು ಏನಾದರೂ ಹೀಗೆನಪ್ಪ ಅಂತ ಕೇಳಿ ಇದೆ ಸ್ವಾಮೀಜಿ ಎಲ್ಲನೂ ಇದೆ ಅಂತ ಹೇಳಿದಾಗ ಅವರು ಅವ್ರಿಗೆ ವ್ಯವಸ್ಥೆ ಊಟದ ವ್ಯವಸ್ಥೆ ಮಾಡು ಅಂತ ಹೇಳಿದ್ರು ನಾನು ಅಲ್ಲಿ ಹಳೆಕಾಲದ ಕಟ್ಟಡ ಈಗಿನ ಕಟ್ಟಡ ಅಲ್ಲ ಬಹಳ ಸಣ್ಣ ಕಟ್ಟಡ ಹಂಚಿನ ಕಟ್ಟಡ ಅಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿದೆ ನಿಮಗೆ ಆಶ್ಚರ್ಯವಾಗಬಹುದು ಮಧ್ಯಾಹ್ನದ ಹೊತ್ತು ಬಿಸಿಲಿತ್ತು ಸ್ವಾಮಿ ಯತೀಶ್ವರಾಮರ್ಜಿಯವರು ಆ ದಂಪತಿಗಳ ಮುಂದೆಯೇ ನೆಲದ ಮೇಲೆ ಕುಳಿತರು ಸ್ವಾಮೀಜಿ ತಾಳಿ ಆಸನ ತರ್ತೇನೆ ಬೇಡ ಇಲ್ಲೇ ಕುಳಿತುಕೊಳ್ತೇನೆ ಕೊಡ್ತೇ ಬಿಟ್ರು ಸುಖಾಸನದಲ್ಲಿ ಕುಳಿತುಕೊಂಡರು ಅವರಿಗೆ ಉಪಚಾರ ಮಾಡೋಕ್ಕೆ ಶುರು ಮಾಡಿದ್ರು ಸ್ವಲ್ಪ ಹೊತ್ತಾಗುತ್ತೆ ನೋಡಿದ್ರೆ ನಣುಗಳು ಸಾಲದಕ್ಕೆ ಸೆಕೆ ಬೇರೆ ಒಂದು ಬೀಸಣಿಗೆ ತೊಗೊಂಡು ಬಾ ಅಂತಂದರು ತಗೊಂಡು ಬಂದು ಕೊಟ್ಟೆ ತಾವೇ ಬೀಸೋದಕ್ಕೆ ಶುರು ಮಾಡಿದರು ಬೇಡ ಸ್ವಾಮೀಜಿ ನಾನೇ ದಿನದ ಬೀಸ್ತೀನ ಬೇಡ ಬೇಡ ನಾನೇ ಮಾಡ್ತೀನಿ ಅಂತ ಬೀಸಿದರು ಊಟೋಪಚಾರ ಆಯಿತು ಹೊರಟರು ಅವರಿಬ್ಬರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೊರಟರು ಆಮೇಲೆ ಇವರು ನನಗೆ ಕೇಳುವಂತೆ ಹೇಳ್ತಾರೆ ಲಕ್ಷ್ಮೀನಾರಾಯಣ ಅಲ್ವಾ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಅದು ಯಾತಕ್ಕೋಸ್ಕರ ತಾವು ಇಷ್ಟೆಲ್ಲ ಮಾಡಿದರು ಅಂತಂದರೆ ಅವರು ಸಾಕ್ಷಾತ್ ಲಕ್ಷ್ಮೀನಾರಾಯಣ ಅಲ್ವಾ ಇಷ್ಟೇ ಅವ್ರು ಹೇಳಿತ್ತು ಹಾಗೆಬಿಟ್ಟು ಹೊರಟೋದ್ರು ಇವತ್ತಿಗೂ ಕೂಡ ನನ್ನ ಆ ಘಟನೆ ಅಂತ ಹೇಳ್ತಕ್ಕಂಥದ್ದು ನನಗೆ ಎಷ್ಟೊಂದು ಅರ್ಥವನ್ನು ಕೊಡ್ತಾ ಇದೆ ನನ್ನ ಜೀವನವನ್ನೇ ಅರ್ಥಪೂರ್ಣವಾಗಿಸುವಂತಹ ಒಂದು ದಿವ್ಯಾದ್ಭುತವಾದ ಘಟನೆ ಅದು ಮಹಾಪುರುಷರು ತಮ್ಮ ನಡವಳಿಕೆಯ ಮೂಲಕ ಎಂತೆಂಥ ಪಾಠವನ್ನೆಲ್ಲ ನಮಗೆ ಕಲಿಸ್ತಾರೆ ಕಲಿದುಕೊಳ್ಳ ಕಲಿತುಕೊಳ್ಳೋದಕ್ಕೆ ಮನಸ್ಸಿತ್ತು ಅಂತೇಳಿದ್ರೆ ಕಲ್ತ್ಕೊಳ್ಬೋದು ಗಂಡ ಹೆಣ್ಣಿರನ್ನು ಕೇವಲ ಗೃಹಸ್ಥರು ಅಂತ ಭಾವಿಸಿ ಇನ್ಯಾವುದ್ಯಾವುದೋ ವಿಚಿತ್ರವಾದ ಭಾವನೆಗಳ ಮೂಲಕ ನಾವು ಅವ್ರನ್ನ ಕಾಣುವಂತಹದ್ದು ಹೇಗೆ ಸಾಕ್ಷಾತ್ ಲಕ್ಷ್ಮೀನಾರಾಯಣರು ಅಂತ ಹೇಳ್ತಕ್ಕಂಥ ಪವಿತ್ರ ದೃಷ್ಟಿಯಿಂದ ಅವ್ರನ್ನು ಕಂಡು ವ್ಯವಹರಿಸುವಂತಹದ್ದು ಹೇಗೆ ಆ ದೃಷ್ಟಿಯಿಂದ ಹೇಳಬೇಕು ಅಂತಂದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ಕೊಟ್ಟಂತೆ ಈ ಸೋಲ್ ಇಸ್ ಪೊಟೆನ್ಷಿಯಲ್ ಡಿವೈನ್ ಅಂತ ಹೇಳ್ತಕ್ಕಂಥದ್ದು ಸ್ವಾಮಿ ಶಂಕರಾಚಾರ್ಯರು ಹೇಳಿದಂತೆ ಜೀವೋ ಬ್ರಹ್ಮೈವನ ಪರಹ ಅಂತ ಹೇಳ್ತಕ್ಕಂಥದ್ದು ಜೀವ ಜೀವನಲ್ಲ ಶಿವ ಅಂತ ಹೇಳ್ತಕ್ಕಂಥ ಶ್ರೀರಾಮಕೃಷ್ಣ ಮಾತು ಇವುಗಳೆಲ್ಲದರ ಮೂಲಕ ನಾವು ಪ್ರತಿಯೊಬ್ಬರನ್ನು ಕೂಡ ದೇವತಾ ಸ್ವರೂಪಿಗಳನ್ನಾಗಿಯೇ ಕಾಣಬೇಕಾಗಿದೆ ಆದರೆ ನಾವು ದೆವ್ವಗಳಂತೆ ಅವನಿಗೆ ಇವನು ದೆವ್ವ ಇವನಿಗೆ ಅವನು ದೆವ್ವ ಎಂಬಂತೆ ವರ್ತನೆಯಲ್ಲಿ ನಮ್ಮ ವರ್ತನೆಯಲ್ಲಿ ಕಂಡುಬರುತ್ತದೆ ಆದರೆ ಪರಸ್ಪರರನ್ನ ನಾವು ದೇವರ ದೇವರಂತೆ ನೋಡಿಕೊಳ್ಳತಕ್ಕಂಥ ಒಂದು ದಿವ್ಯಾದ್ಭುತವಾದಂತಹ ಕ್ರಮವನ್ನ ನಮಗೆ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾ ದೇವಿ ಸ್ವಾಮಿ ವಿವೇಕಾನಂದರು ತಿಳಿಸಿಕೊಟ್ಟಿದ್ದಾರೆ ಅಂಥದ್ದನ್ನು ನಮ್ಮ ಜಗತ್ತಿನಲ್ಲಿ ನಾವು ಯಾವಾಗ ಹರಡ್ತೇವೋ ಆ ಭಾವನೆಯನ್ನು ಯಾವಾಗ ಹರಡ್ತೇವೋ ಈ ಎಲ್ಲ ಪ್ರಮಾದಗಳು ಕೂಡ ಅಡಗಿ ಹೋಗಿಬಿಡುತ್ತವೆ ಎಂಟೆಂಥ ಗಂಡಾಂತರಗಳನ್ನೆಲ್ಲ ನಮ್ಮ ಸಮಾಜ ಇವತ್ತು ಅನುಭವಿಸ್ತಾ ಇದೆಯೋ ಆ ಎಲ್ಲ ಗಂಡಾಂತರಗಳನ್ನು ಕೂಡ ಏನಾದರೂ ಸರಿಪಡಿಸಬೇಕಾಗಿದ್ದರೆ ಈ ಪ್ರೀತಿಪೂರ್ವಕವಾದಂಥ ಒಡನಾಟವನ್ನು ನಾವು ತಿಳಿಸಿಕೊಟ್ಟಾಗ ಅಥವಾ ಕಲಿತುಕೊಳ್ಳೋರು ಕಲಿತುಕೊಂಡಾಗ ಅಲ್ಲಿ ಒಂದು ಮಧುರವಾದಂತಹ ಬಾಂಧವ್ಯ ತಾನೇ ತಾನಾಗಿ ಉಂಟಾಗ್ತದೆ ಸಮಾಜ ಅಂತ ಹೇಳ್ತಕ್ಕಂಥದ್ದು ಸಾಕ್ಷಾತ್ ಒಂದು ಸ್ವರ್ಗದಂತೆ ಆಗಿಬಿಡ್ತದೆ ಸ್ವರ್ಗ ಕೂಡ ಎಷ್ಟು ಮಟ್ಟಿಗೆ ಚೆನ್ನಾಗಿದೆಯೋ ಹೇಳೋದಕ್ಕೆ ಸಾಧ್ಯವಿಲ್ಲ ಸ್ವಯಂ ಪರಮಾತ್ಮೇ ಇಲ್ಲಿಗೆ ಓಡಿ ಬರಬೇಕು ಅಂತನ್ನುವಂಥ ಒಂದು ದಿವ್ಯಾದ್ಭುತವಾದ ವಾತಾವರಣ ನಿರ್ಮಾಣವಾಗೋದಕ್ಕೆ ಸಾಧ್ಯ ಇದೆ ಇಂತಹ ಒಂದು ಸಮಾಜದಲ್ಲಿ ಪರಮಾನಂದದಾಯಕವಾದಂತಹ ವಾತಾವರಣವನ್ನು ನಿರ್ಮಾಣ ಮಾಡುವುದಕ್ಕಾಗಿ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರು ಆನಂದಾದ ಜಾಯಂತೆ ಆನಂದೇ ನ ಜಾತ ನಿಜೀವಂತೀ ಆನಂದಂ ಪ್ರಯಂತ್ಯ ಸಂವಿಶಂತೀತಿ ಆ ಸಚಿದಾನಂದ ಪರಬ್ರಹ್ಮದಿಂದಲೇ ನಾವೆಲ್ಲರೂ ಬಂದವರು ಅದೇ ಸಜಿಧಿತ ಆನಂದ ಪರಬಂಧ ನಾವೆಲ್ಲ ಇರುವವರು ಆದರೆ ಆ ಆನಂದ ಸ್ವರೂಪ ಪರಮಾತ್ಮನ ನಾವಿರೋ ಸಂದರ್ಭದಲ್ಲಿ ಇಷ್ಟೊಂದು ದುಃಖ ಯಾಕೆ ಕೇಳಿದರೆ ನಮ್ಮ ಅಜ್ಞಾನದಿಂದ ಅಂತ ಹೇಳ್ತಕ್ಕಂಥ ಮಾತನ್ನ ಮಧ್ಯ ಮೊದಲು ಮಧ್ಯೆ ಮಧ್ಯೆ ನಾನು ನೆನಪಿಟ್ಕೊಳ್ಬೇಕು ಆ ಬಳಿಕ ಪ್ರತಿಯೊಬ್ಬರೂ ಕೂಡ ಹೋಗಿ ಸೇರುವಂತಹದ್ದು ಅದೇ ಆನಂದದ ಬಳಿಗೆ ಇಂಥ ಒಂದು ದಿವ್ಯಾದ್ಭುತವಾದ ಆನಂದಮಯವಾದ ಜೀವನವನ್ನು ನಡೆಸೋದಕ್ಕೆ ಅವಕಾಶ ಇದೆ ಅಂತನ್ನೋದನ್ನು ಶ್ರೀರಾಮಕೃಷ್ಣರು ನಮಗೆ ತಮ್ಮ ಜೀವನದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದನ್ನು ಜಗತ್ತಿನಾದ್ಯಂತ ತೋರಿಸ್ಬೇಕಾದ್ರೆ ಅಲ್ಲಲ್ಲಿ ಅಲ್ಲಲ್ಲಿ ಮಠಗಳು ಎಂಥ ಮಠಗಳು ಇಂತಿಂಥ ಮಠಗಳು ಮೌಲ್ಯಗಳಿಗೆ ಪ್ರಧಾನ ಸ್ಥಾನವನ್ನು ಕೊಟ್ಟು ಆ ಆಧ್ಯಾತ್ಮಿಕತೆಗೆ ಪ್ರಧಾನ ಕೊಟ್ಟು ಆ ಒಂದು ಪ್ರೀತಿಗೆ ಪ್ರಧಾನ ಕೊಟ್ಟು ವ್ಯವಹರಿಸತಕ್ಕಂತಹ ಒಂದು ಅವಕಾಶ ಇದು ವ್ಯವಹರಿಸುವುದಕ್ಕೆ ಅವಕಾಶ ಇದೆ ಆ ದಿವ್ಯವಾದ ಪ್ರೀತಿಯ ಸಿಡ್ತಕ್ಕಂಥದ್ದು ಕೇವಲ ಪುಸ್ತಕದ ಪ್ರೀತಿಯಾಗಿ ಉಳಿಯಬಾರದು ಅದು ನಿತ್ಯ ಜೀವನದಲ್ಲಿ ಅನುಭವಕ್ಕೆ ಬರಬೇಕು ಆಗ ಮಾತ್ರವೇ ನಾವು ಶ್ರೀರಾಮಕೃಷ್ಣರು ಯಾವ ದಿವ್ಯಾದ್ಭುತವಾದಂಥ ಐತಿಹಾಸಿಕವಾದ ಸಾಧನೆಯ ಮೂಲಕ ನಿರ್ವಿಕಲ್ಪ ಸಮಾಧಿಯ ಮೂಲಕ ಸಚಿದ ಆನಂದವನ್ನು ಆ ಬಗೆಯ ಆನಂದವನ್ನು ನಾವು ನೀವೆಲ್ಲ ಅಷ್ಟು ಬೇಗ ಅನುಭವಿಸೋದಕ್ಕೆ ಸಾಧ್ಯವಿಲ್ಲ ಆದರೆ ಈ ಬಗೆಯ ದೃಷ್ಟಿಕೋನ ಪವಿತ್ರ ದೃಷ್ಟಿಕೋನ ದಂಥದ್ದನ್ನು ನಾವು ಕಷ್ಟಪಟ್ಟಾದರೂ ಬೆಳೆಸಿಕೊಂಡಾಗ ಅವ್ರನ್ನ ಇವ್ರನ್ನ ಇವ್ರನ್ನ ಅವರು ಅವ್ರನ್ನ ಇವರು ಇವ್ರನ್ನವ್ರನ್ನ ಪೂಜ್ಯ ದೃಷ್ಟಿಯಿಂದ ಪವಿತ್ರ ದೃಷ್ಟಿಯಿಂದ ನೋಡೋದಕ್ಕೆ ಸಾಧ್ಯವಾದಾಗ ಪ್ರತಿಯೊಬ್ಬರು ಒಬ್ಬರು ಇನ್ನೊಬ್ಬರಿಗೆ ವಿನಯದಿಂದ ನಡೆ ನಡ್ಕೊಳ್ಳೋದಕ್ಕೆ ಸಾಧ್ಯವಾದಾಗ ಯಾತಿಯಲ್ಲಿ ದಿವ್ಯವಾದ ವಾತಾವರಣ ಉಂಟಾಗೋದಿಲ್ಲ ಯಾಕೆ ಯಾತಕ್ಕಲ್ಲಿ ಆನಂದದಾಯಕವಾದ ವಾತಾವರಣ ಉಂಟಾಗುವುದಿಲ್ಲ ಇಂಥ ಒಂದು ಆನಂದದಾಯಕವಾದ ವಾತಾವರಣ ಕೇವಲ ಆಶ್ರಮದಲ್ಲಿ ಮಾತ್ರ ಅಲ್ಲ ಆಶ್ರಮಕ್ಕೆ ಬಂದಂತಹ ಭಕ್ತರೆಲ್ಲರೂ ಕೂಡ ಅಂತಹ ಒಂದು ಆದರ್ಶವನ್ನು ಗ್ರಹಿಸಿ ತನ್ನ ಮನೆಯಲ್ಲೂ ಕೂಡ ಅದನ್ನು ಬೆಳೆಸಿಕೊಂಡು ಆ ಮನೆಯನ್ನೇ ದಿವ್ಯ ವಾತಾವರಣವನ್ನಾಗಿ ಮಾಡಿಕೊಂಡು ಇರುವಂತೆ ಅಂತ ಹೇಳಿಬಿಟ್ಟದ್ದೇ ಇಂಥ ಒಂದು ಸಂಘ ಸಂಸ್ಥೆಯ ಉದ್ಭವವಾಗಿದೆ ಈ ಒಂದು ದಿಶೆಯಲ್ಲಿ ಶ್ರೀರಾಮಕೃಷ್ಣ ಶ್ರೀಮಾತೆ ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಕೃಪೆಯಿಂದ ನಾನು ಕೂಡ ಎಷ್ಟೋ ಕಲಿತ್ಕೊಳ್ಳೋದಕ್ಕೆ ಸಾಧ್ಯವಾಯಿತು ಎಲ್ಲ ಇಲ್ಲಿನ ಸಾಧು ಸಂತರು ಬೇರೆ ಬೇರೆ ರೀತಿಯಲ್ಲಿ ಎಷ್ಟೆಷ್ಟು ಹೇಳಿಕೊಟ್ಟರು ಅದೆಲ್ಲವನ್ನು ಕಲಿತು ನಾನು ಧನ್ಯನಾಗಿದ್ದೇನೆ ಅಂತ ಹೇಳ್ತಕ್ಕಂಥ ಭಾವನೆ ನನ್ನಲ್ಲಿ ರೂಢ ಮೂಲವಾಗಿದೆ ನನಗೆ ಆ ರೀತಿಯಲ್ಲಿ ನನ್ನ ಅಂತರಂಗ ವಿಕಾಸಕ್ಕೆ ನೆರವಾದಂಥ ಪ್ರತಿಯೊಬ್ಬರಿಗೂ ಕೂಡ ನನ್ನ ಹೃತ್ಪೂರ್ವವಾದಂಥ ಕೃತಜ್ಞತೆಗಳನ್ನು ಈ ದಿವ್ಯ ಸಮಾರಂಭದಲ್ಲಿ ಅವರಿಗೆ ತಲುಪಿಸಿ ಮತ್ತೊಮ್ಮೆ ಇಂಥ ಒಂದು ವಾತಾವರಣದಲ್ಲಿ ನನಗೆ ಕೆಲವು ಕಾಲ ಇರೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಂಥ ಪರಮಪೂಜ್ಯ ಸ್ವಾಮಿ ಹರ್ಷಾಂಧಿ ಮಹಾರಾಜವರಿಗೆ ನನ್ನ ಹೃತ್ಪೂರ್ವವಾದಂಥ ಧನ್ಯವಾದಗಳನ್ನು ಅರ್ಪಿಸಿ ಅಷ್ಟೇ ವಿಶ್ವಾಸದಿಂದ ನೀವು ಕೂಡ ಬಂದು ಎಷ್ಟೊಂದು ಆನಂದವನ್ನು ಕೊಟ್ಟರಿ ನಿಮ್ಮ ಒಂದು ಶಾಂತ ಗಂಭೀರ ಶ್ರದ್ಧಾಪೂರ್ಣವಾದಂತಹ ಈ ಒಂದು ನಡವಳಿಕೆ ಅಂತ ಹೇಳತಕ್ಕಂಥದ್ದು ನಿಮ್ಮ ಮೂಲಕವೂ ಕೂಡ ನಾನು ಎಷ್ಟು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ನೀವು ಕೂಡ ನನಗೆ ಎಷ್ಟೊಂದು ಕಲಿಸಿಕೊಟ್ರಿ ಸೊ ಹೀಗೆ ನಮ್ಮನ್ನು ಅಂತರಂಗದ ವಿಕಾಸಕ್ಕೆ ಯಾವ ಒಂದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಿಕೊಟ್ಟರು ನಿಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಶ್ರೀರಾಮಕೃಷ್ಣ ಶ್ರೀ ಮಾತು ಶಾರದಾದೇವಿ ಸ್ವಾಮಿ ವಿವೇಕಾನಂದರ ಹೆಸರಿನಲ್ಲಿ ನನ್ನ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲ ಕ್ರಮ ಕ್ರಮ ಕ್ರಮ ಎಲ್ಲ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ದೇವರು ಈ ಸೃಷ್ಟಿ ಮಾಡಿದಾನಲ್ಲ ಈ ಸೃಷ್ಟಿಯಲ್ಲಿ ಎಷ್ಟು ಕ್ರಮ ಎಷ್ಟು ನಿಯಮ ಇಟ್ಟಿದ್ದಾನೆ ಅಂತ ಯಾರಾದ್ರೂ ಯೋಚನೆ ಮಾಡೋದಕ್ಕೆ ಅವನು ಯೋಚನೆ ಮಾಡೋದಕ್ಕೆ ಬೇಕಾಗುವಷ್ಟು ಬುದ್ಧಿ ಅವನು ಇಟ್ಟಿಲ್ಲ ಅದಕ್ಕೋಸ್ಕರ ಆ ಬುದ್ಧಿಯನ್ನು ಬೆಳೆಸ್ಕೋಬೇಕು ಬೆಳೆಸ್ಕೋಬೇಕು ಅದಕ್ಕೋಸ್ಕರ ಈ ತರಹ ಕಾರ್ಯಕ್ರಮಗಳು ಪುಸ್ತಕ ಓದೋದಕ್ಕೆ ಯಾರಿಗೆ ಸಮಯ ಇರುತ್ತೆ ಕ್ರಮ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ತಮ್ಮತಿ ಹೋಯ್ತು ಅಂತಂದ್ರೆ ಆಕ್ಸಿಡೆಂಟ್ ರಸ್ತೆಯಲ್ಲಿ ಉದಾಹರಣೆಗೆ ಸೈಕಲ್ಲೇ ಆಗ್ಲಿ ಲಾರಿನೇ ಆಗ್ಲಿ ಬೆಂಜ್ ಗಾಡಿನೇ ಆಗ್ಲಿ ಆಗಲಿ ಕ್ರಮ ಪ್ರಕಾರ ಓಡಿಸ್ಬೇಕು ರಸ್ತೆ ನಿಯಮದ ಪ್ರಕಾರ ಓಡಿಸ್ಬೇಕು ಹಾಗೆ ನಮ್ ಜೀವನ ಕೂಡ ನಮ್ಗೊಂದು ಶರೀರ ನಮ್ಗೊಂದು ಮನಸ್ಸು ಅಂತೆ ಎರಡಿದೆ ಈ ಶರೀರ ಎಷ್ಟು ಅದ್ಭುತ ಅಂತ ಯಾರಾದ್ರೂ ಯೋಚನೆ ಮಾಡಿದ್ದಾರೆ ಸರಿ ಉಂಡ ಮಾಡ್ದೂಂಡ ಯಾರು ಯೋಚನೆ ಮಾಡುವುದಿಲ್ಲ ಅದು ಮಾಡಿಸ್ತದೆ ಒಂದಲ್ಲ ಒಂದು ದಿವಸ ಮಾಡಿಸ್ತದೆ ಏನು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಆಗ ಯೋಚನೆ ಮಾಡ್ತಾನೆ ಹೆಚ್ಚಾದ್ರೂ ಯೋಚನೆ ಮಾಡ್ತಾನೆ ಕಡಿಮೆ ಆದ್ರೂ ಯೋಚನೆ ಮಾಡ್ತಾನೆ ಹಾಗೆ ಮನಸ್ಸು ಮನಸ್ಸು ಬಗ್ಗೆ ನಾವು ಎಷ್ಟು ಗಮನ ಕೊಟ್ಟರು ಸಾಧ್ಯ ಅಂತ ಅರ್ಥ ಮಾಡ್ಕೊಳ್ಬೇಕಾದ್ರೆ ಶ್ರೀರಾಮಕೃಷ್ಣರ ಜೀವನ ಓದ್ಬೇಕು ಬರೀ ದೇವರ ಸಾಕ್ಷಾತ್ಕಾರಕ್ಕೋಸ್ಕರ ಅಲ್ಲ ದಿನನಿತ್ಯ ನಾವು ಯಾವ ತರ ಬದುಕಬೇಕು ಅಂತ ತಿಳ್ಕೊಳ್ಬೇಕಾದ್ರೂ ಅವ್ರ ಜೀವನ ಚರಿತ್ರೆ ಓದಬೇಕು ಇನ್ನು ಸ್ವಾಮಿ ವಿವೇಕಾನಂದರ ಕುರಿತಾಗಿ ಹೇಳಲೇಬೇಡಿ ಇನ್ನು ಶಾರದಾ ಮಾತಿ ಅವಳ ಜೀವನ ಸಂದೇಶ ಸಂದೇಶ ಯಾಕೆ ಅವರೀ ಜೀವನ ಅವಳ ಜೀವನವನ್ನ ಅಧ್ಯಯನ ಮಾಡಿಬಿಟ್ರೆ ಅದೇ ದೊಡ್ಡ ಸಂದೇಶ ಎಲ್ಲ ಸಿಕ್ಬಿಡುತ್ತೆ ಆದ್ರೆ ಅಧ್ಯಯನ ಆಗ್ಬೇಕು ಸೈಂಟಿಫಿಕ್ ಆಗಿ ಶಾರದಾ ಮಾತೆ ಜೀವನ ಅಧ್ಯಯನ ಮಾಡೋದಕ್ಕಿದೆ ಮನಸ್ಶಾಸ್ತ್ರಜ್ಞರು ಕೂಡ ಪಾಠ ಕಲಿಯೋದಕ್ಕಿದೆ ಶಾರದಾ ದೇವಿಯವರ ಜೀವನ ಅಧ್ಯಯನ ಮಾಡಿದ್ರೆ ಸಾಕ್ಷಾತ್ಕಾರದ ಮಾತ ನಿಮ್ಗೆಲ್ಲ ಯಾತಕ್ಕೆ ಅರೆ ಸಾಕ್ಷಾತ್ಕಾರಕ್ಕೆ ಕೂಡ ಎಷ್ಟೋ ಚೆನ್ನಾಗಿ ಕೈ ಬಿಟ್ಟಿದ್ದಾರೆ ಏನು ಯೋಚನೆ ಮಾಡಬೇಡಿ ಸಾಕ್ಷಾತ್ಕಾರದ ಮಾತೆಲ್ಲ ಹೆಚ್ಚಾಡ್ಬಾರ್ದು ದಿನ ಬಳಕೆ ಎಷ್ಟು ಚೆನ್ನಾಗ ಮಾಡ್ಬೋದು ಅಮೃತಮಯವನ್ನಾಗಿ ಹೇಗ್ ಮಾಡ್ಕೊಳ್ಬಹುದು ಪರಮಶಾಂತಿಯುತವಾದಂತಹ ಜೀವನವನ್ನ ಹೇಗ್ ನಡೆಸ್ಬಹುದು ಅಂತನ್ನೋದನ್ನ ಮೊದಲು ತಿಳ್ಕೊಳ್ಬೇಕು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಮಾತಾಡ್ಬಿಟ್ಟು ದಡ್ಡ್ರಾಗ್ತಾ ಇದೀವಿ ನಾವೆಲ್ಲ ಯಾರಾದ್ರೂ ಆಧ್ಯಾತ್ಮಿಕ ಸಾಧನೆ ಅನುಭವ ಇತ್ಯಾದಿ ಮಾತಾಡ್ ಸ್ವಲ್ಪ ಸುಮ್ಮನಿರಪ್ಪ ಅರಯ ಅಂತ ನಾನು ಮೊದ್ಲು ಅವ್ರ ಬಾಯಿ ಕಟ್ಬಿಡೋದು ಅದು ಮಾತ್ರ ನನ್ನ ಹತ್ರ ಹೇಳ್ಬೇಡ ಬೇರೆ ಯಾರ ಹತ್ರ ಬೇಕಾದ್ರು ಹೇಳ್ಕೋ ನನ್ನ ಜೊತೆಲಿ ಚೆನ್ನಾಗಿರೋಕ್ಕಾಗತ್ತ ನೋಡು ನಾನು ನಿನ್ ಜೊತೆ ಚೆನ್ನಾಗಿದ್ದೀನ ನೀನೆ ನೋಡು ನಾನ್ ನಿನ್ ಮನ್ಸು ನೋಯಿಸಿದ್ನ ನೀನ್ ನೋಡು ನಿಮ್ದೆಷ್ಟೋ ಚೇಷ್ಟೆಗಳನ್ನೆಲ್ಲ ನಾನು ಸಹಿಸ್ಕೊಳ್ಳಿಲ್ವಾ ನೀನೆ ನೋಡು ಸಹಿಸ್ಕೊಳ್ಳೋದು ಸಹಿಸ್ಕೊಳ್ಳೋದು ಶಾರದಾ ಮಾತಿ ಹತ್ರ ಕಲ್ತ್ಕೋಬೇಕು ಸಹಿಸ್ಕೊಳ್ಳೋದು ಹೇಗೆ ಅಂತ ಮಾತಾಡಿದ್ರೆ ಕೇಳುವರು ಕಿವಿಗೆ ಏನೋ ಸಂಗೀತ ಕೇಳ್ದಂಗಿರ್ಬೇಕು ಆ ತರಹ ಮಧುರವಾದ ಮಾತನ್ನ ಮೆಲ್ಲಿಗೆ ಆಡಿ ಎಂಟಾ ಗಲಿಬಿಲಿಯವರು ಕೂಡ ಶಾಂತವಾಗಿ ಹೊರಟೋಗ್ಬಿಟ್ಟಿರ್ತಾರೆ ಶಾರದಾ ಮಾತೆ ಬಳಿ ಬಂದವರು ಸುಮ್ಮನೆ ಇವತ್ತಿನ ದಿವಸ ಶಾರದಾ ಮಾತೆ ಇಲ್ಲ ಸುಮ್ಮನೆ ಅವರು ಚಿತ್ರ ನೋಡ್ತಾ ಇದ್ಬಿಟ್ರಾಯ್ತು ಒಳ್ಳೆ ಚಿತ್ರನ ಚೆನ್ನಾಗಿ ಹಚ್ಚಾಕ್ಸಿ ಇಟ್ಕೊಂಡಿರ್ಬೇಕು ಸಾಕಷ್ಟು ದೊಡ್ಡದು ಇಟ್ಕೊಂಡಿದ್ರೆ ಒಳ್ಳೇದು ಯಾಕೆಂದ್ರೆ ನಮ್ಮ ಕಣ್ಣು ಬಹಳ ಮಂದ ಆದ್ರಿಂದ ಸ್ವಲ್ಪ ದೊಡ್ಡ ಚಿತ್ರ ಇದ್ರೆ ನೋಡ್ತಾ ಇರ್ಬೇಕು ಸುಮ್ಮನೆ ನೋಡ್ತಾ ಇರ್ಬೇಕು ಹೇಗೆ ನೋಡ್ತಾ ಇರ್ಬೇಕು ಅಂತ ನೋಡ್ತಾ ಇದ್ರಿ ಬೇರೆ ಮಾತಿದ್ಯಾ ಆ ಥರ ನೋಡ್ತಾ ಇರ್ಬೇಕು ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ನೋಡ್ತಾ ನಮ್ಮ ಹೃದಯ ಕೂಡ ಅದನ್ನ ನೋಡುವಂಗಾಗಬೇಕು ಕಣ್ಣು ನೋಡೋದು ನಿಂತು ಹೃದಯ ನೋಡಕ್ ಶುರು ಮಾಡಬೇಕು ಯಾವಾಗ ಹೃದಯದಿಂದ ಶಾರದಾ ಮಾತೆಯನ್ನು ನೀವು ನೋಡ್ತೀರೋ ಮತ್ತೆ ನೀವು ನನ್ನ ಬರೋದಿಲ್ಲ ಮತ್ತೆ ನೀವು ಶಾಂತಿ ಏನ್ ಇತಿ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗೋದಿಲ್ಲ ಯಾವಾಗ ಮನೆಯೊಳಗೆ ತೆಪ್ಪಗಿರಬಲ್ರು ತೆಪ್ಪಗಿದ್ರೆ ಸುಮ್ಮನೆ ಬೆಪ್ಪನಾಗಲ್ಲ ಆನಂದದಿಂದ ತುಂಬು ಹೃದಯದಿಂದ ಆನಂದದಿಂದ ತುಂಬು ಹೃದಯದಿಂದ ಆನಂದದಿಂದ ತುಂಬು ಹೃದಯದಿಂದ ಎಲ್ಲಿದ್ರೆ ಅಲ್ಲೇ ಸರಿಯೋಗ ಏರ್ದವನಿದಾನಲ್ಲ ಏರ್ಸೋದು ಅನ್ನೋ ಶಬ್ದ ಅದು ಬೇರೆ ಅದೇ ಅದು ಎಲ್ರಿಗೂ ಅರ್ಥ ಆಗೋದಿಲ್ಲ ಇಲ್ಲಿ ಬರುವರೆಲ್ಲ ಬಹಳ ಸಜ್ಜನರು ಅದರಿಂದ ಏರ್ಸೋದು ಗೇರ್ಸೋದೆಲ್ಲ ಅರ್ಥ ಆಗೋದಿಲ್ಲ ಅಂದ್ರೆ ಸ್ವಾಮಿಗಳೇ ನಿಮ್ಗೆ ಹೇಗೆ ಅರ್ಥ ಆಯ್ತು ಅಂತ ನಮಗೆ ಎಂತೆಂಥವ್ರು ಸಹವಾಸ ಎಲ್ಲ ಆಗಿದೆ ಅಂತ ನಿಮ್ಗೆ ಹ್ಯಾಕ್ ಗೊತ್ತಾಗಬೇಕು ಸಹವಾಸ ತಿಂದು ಸನ್ಯಾಸಿ ಕೆಟ್ಟ ಅಂತ ಒಂದು ಮಾತಿದೆ ದೇವ್ರದೈದಿಂದ ಶಾರದಾ ಮಾತೆ ಕೃಪೆಯಿಂದ ಎಂತೆಂಥವ್ರದ್ದೋ ಎಲ್ಲ ಸಹವಾಸ ಮಾಡಿಯೂ ಕೂಡ ಪುರುಷೋತ್ತಮಾನಂದ ನೋಡಿ ಆಡ್ಬೇಕಾದ್ರೆ ಮೊದಲೇ ಹೇಗರ್ಥ ಮಾಡ್ಕೋತೀರಿ ಅದು ಅದು ನಮ್ಮ ಹೃದಯವನ್ನ ಶಾರದಾ ಮಾತೆ ಕಡೆಗೆ ಹರಿಯಗೊಟ್ಟಾಗ ಮಾತಿಲ್ಲದೆಯೇ ಪರಮದ್ಭುತವಾದ ವಿಚಾರ ಎಲ್ಲ ಅರ್ಥ ಆಗೋದಕ್ಕೆ ತೊಡಗುತ್ತೆ ಸಾಕಪ್ಪ ಮಾತು ಬೇಡ ಶಾರದಾ ಮಾತೆ ಹೋಗೋಣ ಅಲ್ಲಿ ಸುಮ್ಮನೆ ಕೂತ್ಕೊಳ್ಳೋಣ ಅಂತ ಅನ್ಸುತ್ತ ನೀವು ಬಹಳ ಆಧ್ಯಾತ್ಮಿಕವಾಗಿ ಮುಂದುವರೆದು ಬಿಟ್ಟಿದ್ದೀರಿ ಬಿಟ್ಬಿಡಿ ಚಿಂತೆನೇ ಬಿಟ್ಬಿಡಿ ಅಂತ ಬಿಟ್ಬಿಡಿ ಅಂದ್ರೆ ಈ ಮಾತನ್ನು ನಾನು ಸುಮ್ಮ ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತ ಅನ್ಸುತ್ತ ನಿಮಗೆ ನೋಡಿ ಯಾಕೆ ಈ ತರ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಇವತ್ತು ಜನ ಓದಿ ಓದಿ ಓದಿ ಓದಿ ಓದಿ ಕೂತ್ಬಿಟ್ರಾಗ್ಬಿಟ್ರು ಕೆಟ್ಟವರು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ಅಜ್ಞಾನ ಹೇಳಾಗಿಬಿಟ್ರು ಅವ್ರ ಜೊತೆಯಲ್ಲಿದ್ರೆ ಕ್ಷಣ ಕ್ಷಣಕ್ಕೂ ಅವ್ರ ಅಜ್ಞಾನ ಅನ್ನೋದ ಅಜ್ಞಾನದ ದುರ್ಗಂಧ ಹೊಡಿತಾ ಇರುತ್ತೆ ಅದೆಲ್ಲ ಕರಗಿ ಸುಜ್ಞಾನ ಆಗ್ಬೇಕಾದ್ರೆ ಸುಜ್ಞಾನ ದಾಯಿಕೆ ಸುದಿಮಲ ಚರಿತೆ ಅಂತ ಸ್ಟಾರ್ಟ್ ಮಾಡಿದೆ ಆ ಸುಜ್ಞಾನದಾಯ್ಕೆ ಜ್ಞಾನದಾಯಕೆ ಸಾಮಾನ್ಯ ಜ್ಞಾನ ಅಲ್ಲ ಸುಜ್ಞಾನ ಯಾವ ಜ್ಞಾನವನ್ನು ಪಡೆಯುವುದರಿಂದ ಮನುಷ್ಯ ಆನಂದದಿಂದ ಮೌನಿಯಾಗ್ತಾನೋ ಆ ಬಗೆಯ ಜ್ಞಾನ ಯಾವ ಜ್ಞಾನವನ್ನು ಪಡೆಯುವುದರಿಂದ ಎಲ್ಲವನ್ನು ತಿಳಿದಂತೆ ಆಗುತ್ತದೆಯೋ ಅಂತ ಉಪನಿಷದಂತಲೊಂದು ಮಾತಿದೆ ನಾನು ಅದು ಹೇಳೋದಿಲ್ಲ ಯಾವ ಜ್ಞಾನವನ್ನು ಪಡೆದ್ರಿಂದ ಅವನೊಂದು ದಿಂದ ಅವನು ಮೌನಿ ಆಗ್ತಾನೋ ಅಂತ ದಿವ್ಯ ಜ್ಞಾನವನ್ನು ಕೊಡುವವಳು ನಮ್ಮ ಶಾರದಾ ಮಾತೇನೆ ಇದೆಲ್ಲ ನಿಮಗೆ ಅರ್ಥ ಆಗ್ಬಿಟ್ರೆ ಈ ವಿವೇಕಾನಂದ ವಿಚಾರ ವೇದಿಕೆಯವರು ವಾರ್ಷಿಕೋತ್ಸವ ಮಾಡಿದ್ದು ಆಮೇಲೆ ಈ ಒಂದು ಸಮಾರಂಭ ಆಚರಿಸಿತ್ತು ಬಹಳ ಸಾರ್ಥಕವಾಗಿಬಿಡುತ್ತೇನೆ ಶಾರದಾ ಮಾತಿಯಾ ಕುರಿತಾದ ಹಾಡುಗಳನ್ನೆಲ್ಲ ಕೇಳಿದ್ರಿ ಅಷ್ಟೋ ಎಷ್ಟೋ ಎಷ್ಟೋ ಸ್ವಲ್ಪ ಸ್ವಲ್ಪ ನಿಮಗೆ ಅರ್ಥವಾಗಿರ್ಬಹುದು ರಾಗುವಾಗ ಹಾಡ್ತು ಅಂತ ಹೇಳಿದ್ರೆ ಹೊತ್ತು ಹೊತ್ತೇ ಗೊತ್ತಾಗೋದಿಲ್ಲ ಅದೇನು ಶಾರದಾ ಮಾತೆಯ ಹಾಡೇ ಆಗ್ಬೇಕಾಗಿಲ್ಲ ಯಾವ ಹಾಡನ್ನೇ ಆಗಲಿ ಚಂದ ಮಾಡಿ ಹಾಡಿದ್ರೆ ತಾಳ ತಂಬುರಿ ಕರೆಕ್ಟ್ ಆಗಿತ್ತು ಅಂತ ಹೇಳಿದ್ರೆ ಆನಂದ ಇದ್ದೇ ಇರುತ್ತೆ ಅದಲ್ಲ ಮುಖ್ಯ ಶ್ರೀ ಶಾರದಾ ದೇವಿ ಹೇ ಮಹಾ ಮಾತೆ ಕೇಳ್ತಕ್ಕಂಥ ಹಾಡು ಅದನ್ನು ಕೇಳಿದಾಗ ನಿಮ್ಗೇನು ಅನಿಸ್ತು ರಾಮಕೃಷ್ಣ ತಪೋ ಸೂರ್ಯ ಅಂತನ್ನುವ ಹಾಡನ್ನ ಕೇಳಿದಾಗ ನಿಮ್ಗೇನು ಅನಿಸ್ತು ಅದರ ಬಗ್ಗೆ ಆಳವಾಗಿ ಅನಿಸೋದಕ್ಕೆ ಏನ್ ಮಾಡಬೇಕ ದಿನಾ ಹೇಳಬೇಕು ಒಂದೊಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಗಗನದಂತಿ ಹೂ ದಮ್ಮ ನಿನ್ನ ಗಾಂಭೀರ್ಯ ನಿನ್ನ ತೇಜದ ಭಾಗ ಈ ನಮ್ಮ ಸೂರ್ಯ ನೀ ಕಾಳಿ ನೀ ಲಕ್ಷ್ಮಿ ನೀ ಬಿಜೆಯಮ್ಮ ಮಕ್ಕಳಾಗಿಯ ನಮ್ಮ ಪರೆ ಶಕ್ತಿಯಮ್ಮ ಶಕ್ತಿಯಮ್ಮ ಬಿಜೆಯಮ್ಮ ಕನ್ನಡ ಕನ್ನಡ ಅದ ಸುಬಮ್ಮ ಅಂತ ಹೇಳಿಲ್ವಾ ಸುಬ್ಬಮ್ಮ ಅಂತ ಹೇಳೋದಿಲ್ವಾ ಹಾಗೆ ಶಕ್ತಿಯಮ್ಮ ಹಾಗೆ ಬಿಜ್ಜೆಯ ಬಿಜೆ ಅಂದ್ರೆ ವಿದ್ಯಾ ಶಕ್ತಿ ತಾಯಿ ಶಕ್ತಿ ಮಾತೆ ಶಕ್ತಿ ಮಾತೆ ಶಕ್ತಿಯಮ್ಮ ಮಹಿಮೆ ಮಹಿಮೆಯನ್ನು ಅರಿಯುವುದು ಎಂದೆಂಬರಮ್ಮ ಗುರುವರ್ಯ ನಂ ತಿಳಿದ ನೀ ಮಹಿಮಳಮ್ಮ ಗುರುವರ್ಯ ಶ್ರೀರಾಮಕೃಷ್ಣ ಎಂತ ಮಹಾ ಮಹಿಮಾ ಅಂತನೋದನ್ನ ಈ ಕವಿ ಹೇಗರ್ಥ ಮಾಡ್ಕೊಂಡ್ರು ನೋಡಿ ಒಂದೇ ಮಾತಿನಲ್ಲಿ ಇಬ್ಬರ ಮಹಿಮೆಯನ್ನು ಹೇಗೆ ಎದುರುಗಡೆ ಇಟ್ಬಿಟ್ಟರು ಚೆನ್ನಾಗಿದೆ ಪಾಯಿಂಟ್ ಮಹಿಮೆ ಮಹಿಮೆಯ ನರಿಯುವುದೆಂದೆಂಬರಮ್ಮ ಒಬ್ಬರ ಮಹಿಮೆಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಮಹಿಮೆ ಇರ್ಬೇಕಾಗತ್ತೆ ಅತ್ಯಂತ ಶ್ರೇಷ್ಠ ವಿದ್ಯಾವಂತನ ಒಬ್ಬ ಹಳ್ಳಿ ಗೌವಾರ ಹೇಗ್ ತಾನೆ ಅರ್ಥ ಮಾಡ್ಕೊಳ್ಬಲ್ಲ ಹಳ್ಳಿ ಗವಾರನ ನಾನು ತಿರಸ್ಕಾರ ಮಾಡಿದ್ದಲ್ಲ ಅರ್ಥ ಆಗುದಿಲ್ಲ ಅಂತ ಹೇಳೋಕ್ಕೋಸ್ಕರ ಅವನು ಪಾಡಿಗೆ ಅವನು ಶ್ರೇಷ್ಠ ಇವನು ಪಾಡಿಗು ಇವನು ಶ್ರೇಷ್ಠ ಈ ಚೀಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್ ಅಂತ ಸ್ವಾಮಿ ವಿವೇಕಾನಂದರು ಅತ್ಯಂತ ಸ್ಪಷ್ಟವಾಗಿ ಸಾರಿದ್ದಾರೆ ಅದಕ್ಕಲ್ಲ ಆದ್ರೆ ಮಹಿಮೆಯನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಮ್ಮಲ್ಲೂ ಮಹಿಮೆ ಇರಬೇಕಾಗತ್ತೆ ಅದೇ ರೀತಿಯಲ್ಲಿ ಶ್ರೀರಾಮಕೃಷ್ಣ ಅಂತಂದ್ರೆ ಯಾರು ಫಾರಿನ್ ಥಿಂಕರ್ಸ್ ಅಂತ ಪಾಶ್ಚಾತ್ಯ ಚಿಂತಕರು ಎಂತೆಂತ ಅದ್ಭುತವಾದ ವಾಕ್ಯಗಳಿಂದ ಶ್ರೀರಾಮಕೃಷ್ಣರನ್ನು ಕೊಂಡಾಡಿದ್ರು ಅಂತನ್ನೋದನ್ನ ಆಹ ನಮಗೆ ತಿಳ್ಕೊಳ್ಳೋಕ್ಕಾದ್ರೂ ಶಕ್ತಿ ಇದೆಯಾ ಅಂತಹ ಶ್ರೀರಾಮಕೃಷ್ಣ ಯಾರಿಗೂ ಏಟಗದೆ ಇರುವಂತಹ ಒಂದು ಉನ್ನತಿಗೆ ಹೇರಿದಂತಹ ಶ್ರೀರಾಮಕೃಷ್ಣರನ್ನ ಶ್ರೀಮಾತೆ ಶಾರದಾ ದೇವಿ ಯಾವ ರೀತಿಯಲ್ಲಿ ಅರ್ಥಕೊಂಡಿದ್ದಾರೆ ಅಷ್ಟೇ ಅಲ್ಲ ಪತಿ ಭಕ್ತಿಯದೆ ಮುಕ್ತಿ ನಿನಗಾಯಿ ಈ ಒಂದು ವಾಕ್ಯದಲ್ಲಿ ಸ್ತ್ರೀಯರಿಗೆ ಆಧ್ಯಾತ್ಮಿಕ ಸಾಧನೆ ಅಂತ ಸೂಚಿಸಲಾಗಿದೆ ಕವಿ ಸುಮ್ಮ ಸುಮ್ಮನೆ ಕವಿ ಅಲ್ಲ ಕವಿ ಕಾಂತದರ್ಶಿ ಅಂತ ಸಂಸ್ಕೃತದಲ್ಲಿದೆ ಕವಿಯು ಆಚೆ ಕಡೆ ಇರತಕ್ಕಂಥದ್ದನ್ನು ಕಾಣಬಲ್ಲವನು ಅಂತ ಸೂರ್ಯ ಅಂದ್ರೆ ರವಿ ರವಿ ಕಾಣದನ್ನು ಕವಿ ಕಂಡ ಅಂತ ಒಂದು ಮಾತನ್ನ ಬೇಂದ್ರೆಯವರು ಹೇಳಿದ್ದಾರೆ ರವಿ ಗುಹೆಯೊಳಗೆ ಏನಿದೆ ಅಂತ ಅನ್ನೋದನ್ನ ಕಾಣ್ಲಾರ ಸಾಮಾನ್ಯ ಮನುಷ್ಯ ತನ್ನ ಮನಸ್ಸಿನ ಒಳಗಡೆಯೇ ಹೋಗಿ ಏನಿದೆಯೋ ಕಾಣ್ಲಾರ ಇತರ ಮನಸ್ಸನ್ನ ವಿಚಾರ ಅಂತಿರ್ಲಿಕ್ಕೆ ಆದ್ರೆ ಕವಿ ಮನಸ್ಸಿನ ಒಳಹಕ್ಕು ನೋಡಬಲ್ಲ ಈ ಸೃಷ್ಟಿಯ ಒಳಹಕ್ಕು ನೋಡಬಲ್ಲ ಪ್ರತಿಯೊಂದರ ಮರ್ಮವನ್ನು ಅರಿತುಕೊಳ್ಳಬಲ್ಲ ಯಾಕೆ ಭಾವದ ತೀಕ್ಷ್ಣತೆ ಅಂಥದ್ದು ರವೀಂದ್ರನಾಥ್ ಠಾಕೂರ ಹನ್ನೆರಡು ಮಕ್ಕಳ ತಂದೆ ಆದರೆ ಅವರು ರಚಿಸಿದಂತಹ ಹಾಡುಗಳೆಲ್ಲ ಋಷಿವಾಣಿ ಋಷಿವಾಣಿ ಇದು ಹೇಗೆ ಸಾಧ್ಯ ಆಯಿತು ಅಂತ ನಮ್ಮ ಸ್ವಾಮಿಗಳೊಬ್ರು ಸ್ವಾಮಿ ಯತೀಶ್ವರಾನಂದ ಜಿ ಅಂತ ನಮ್ಮ ಗುರುಗಳು ಸುಮಾರು ನಲವತ್ತು ವರ್ಷಗಳ ಹಿಂದಿನ ಕತೆ ನಾನು ಹೇಳ್ತಾ ಇದ್ದೀನಿ ಕೇಳಿದ್ರು ಅದಕ್ಕೆ ಸ್ವಾಮಿ ಯತೀಶ್ವರಾನಂದ ಜಿಯವರು ಹೇಳಿದ್ರು ರವೀಂದ್ರನಾಥ್ ಆ ಹಾಡುಗಳನ್ನ ಆ ಕವನಗಳನ್ನ ಆ ಕಾವ್ಯಗಳನ್ನ ರಚನೆ ಮಾಡುವಾಗ ಅವರ ಕುಂಡಲಿನಿ ಶಕ್ತಿ ಸಹಸ್ರಾರದವರೆಗೆ ಏರಿತ್ತು ಮಧ್ಯಾಹ್ನಕ್ಕೆ ಹನ್ನೆರಡು ಜನ ಮಕ್ಕಳು ಅಂದ್ರೆ ಅವರೆಲ್ಲ ಆಧ್ಯಾತ್ಮಿಕ ಸಾಧನೆ ಮಾಡಿಕೊಂಡಲಿನೇ ಶಕ್ತಿ ಜಾಗೃತವಾದದ್ದಲ್ಲ ಆಲೋಚನೆಯ ತೀಕ್ಷ್ಣತೆ ಭಾವದ ತೀವ್ರತೆ ಇದರಿಂದಾಗಿ ಕುಂಡಲಿನಿ ಶಕ್ತಿ ಮೇಲೇರಿದಾಗ ಅವರು ಬಾಯಿಂದ ಋಷಿವಾಣಿ ಹೊರಕ್ಕೆ ಬಂದು ಬಿಡ್ತದೆ ಆದ್ರಿಂದ ಅವರು ಇವತ್ತು ವಿಶ್ವ ಕವಿ ಆಗಿದ್ದಾರೆ ಆದ್ರೆ ಸ್ವಾಮಿ ಯತೀಶ್ವರಂಜಿ ಅವರು ಹೇಳಿದ್ರು ಆಧ್ಯಾತ್ಮಿಕ ಸಾಧನೆಯಿಂದ ಮನಃಶುದ್ಧಿ ಅಂತ ಹೇಳ್ತಕ್ಕಂಥದ್ದನ್ನು ಅವರು ಗಳಿಸಿಕೊಳ್ಳದೆ ಇದರಿಂದ ಏರಿದ ಕೊಂಡಲಿನಿ ಮತ್ತೆ ಮೂಲಾಧಾರಕ್ಕೆ ಬಂದು ಇಳಿದು ಬಿಡ್ತದೆ ಆ ಶಕ್ತಿ ಮತ್ತೆ ಯಾವಾಗ ಮೂಲಾಧಾರಕ್ಕೆ ಬರ್ತದೋ ಆಗ ಕಾಮ ಅಂತ ಹೇಳ್ತಕ್ಕಂಥದ್ದು ಅಷ್ಟೇ ತೀವ್ರವಾಗಿ ಜಾಗೃತವಾಗಿ ಬಿಡುತ್ತೆ ಒಂದು ಮಗು ಮತ್ತೊಂದ್ಸರ್ತಿ ಮತ್ತೊಂದು ಮಗು ಕುಂಡಲಿನಿ ಶಕ್ತಿಗೂ ಯೋಗಿಗೂ ನಿಕಟ ಸಂಬಂಧ ಆದ್ರಿಂದ ಯೋಗಿಗಳೆಲ್ಲರೂ ಕೂಡ ಗಮನವನ್ನೆಲ್ಲಿಟ್ಟಿರ್ತಾರೆ ಕುಂಡಲಿನಿ ಶಕ್ತಿಯ ಮೇಲೆ ಅದು ಯಾವುದೇ ಬಗೆಯ ವಿಕಾರವೂ ಇಲ್ಲದೆ ಮೇಲೇರಿ ಅತ್ಯಂತ ಶುದ್ಧವಾದ ಜ್ಞಾನ ಬರಬೇಕು ಅಂತನ್ನುವ ದೃಷ್ಟಿಯಿಂದ ಸಾಧನೆಯಲ್ಲಿ ಕ್ರಮ ನಿಯಮ ಕ್ರಮ ನಿಯಮ ಕ್ರಮ ನಿಯಮ ಅದನ್ನು ಅನುಸರಿಸುತ್ತಾರೆ ಅವರು ಹಾಗೆಯೇ ಶಾರದಾ ಮಾತೆ ಮಹಾಯೋಗಿನಿ ಯೋಗಿ ಚಕ್ರವರ್ತಿನಿ ಯೋಗಿ ಚಕ್ರವರ್ತಿನಿ ಯೋಗಿಗಳೇ ಅವರನ್ನ ಪೂಜೆ ಮಾಡಿದ್ದಾರೆ ಶ್ರೀರಾಮಕೃಷ್ಣರನ್ನ ಯೋಗಿಗಳ ಚಕ್ರವರ್ತಿ ಅಂತ ಕರೆಯಲಾಗಿದೆ ಅಂತಹ ಶ್ರೀರಾಮಕೃಷ್ಣರು ಶಾರ್ದಾ ಮಾತೆಯನ್ನು ಪೂಜೆ ಮಾಡಿದ್ದಾರೆ ಹಾಗೆ ಸಾಕ್ಷಾತ್ ಜಗನ್ ಮಾತೆಯಂತೆ ಆರಾಧ್ಯ ದೇವತೆ ಕುಂಡಲಿನಿ ಶಕ್ತಿಯಾಗಿ ಪೂಜೆ ಮಾಡಿದ್ದಾರೆ ಸ್ವಯಂ ಅವರೇ ಕುಂಡಲಿನಿ ಶಕ್ತಿ ಆದರೂ ಕೂಡ ಅವರು ಮನುಷ್ಯ ಶರೀರದಿಂದ ಅವತರಿಸಿದಾಗ ಪರಿಶುದ್ಧತೆಯ ಕಡೆಗೆ ಅವರು ಕೊಟ್ಟಂತ ಗಮನವನ್ನು ನೀವೆಲ್ಲ ಗಮನಿಸಬೇಕು ಯುವತಿ ಶಾರದಾ ದೇವಿ ದಕ್ಷಿಣೇಶ್ವರದಲ್ಲಿ ಜಗನ್ಮಾತೆ ಕಾಳಿಕಾ ದೇವಿಯನ್ನ ಪ್ರಾರ್ಥನೆ ಮಾಡಿಕೊಂಡ್ಲು ಅಮ್ಮ ಚಂದ್ರನಲ್ಲಾದ್ರೂ ಕರೆ ಇದೆ ಅವನ ಕಿರಣದಲ್ಲಿ ಕರೆ ಇಲ್ಲ ಕರೆ ಅಂದ್ರೆ ಕಲೆ ಆ ಚಂದ್ರ ಕಿರಣ ಹೇಗೆ ನಿರ್ದೋಷವಾಗಿದೆಯೋ ಆ ರೀತಿಯಲ್ಲಿ ನನ್ನ ಮನಸ್ಸನ್ನ ಶುದ್ಧವಾಗಿಟ್ಟಿರಮ್ಮ ಅಂತ ಎಷ್ಟು ಹೃಪೂರ್ವವಾಗಿ ಪ್ರಾರ್ಥನೆ ಮಾಡಿಕೊಂಡ್ರು ಅಂತಂದ್ರೆ ಶ್ರೀ ರಾಮಕೃಷ್ಣರು ಎಂಟು ತಿಂಗಳು ತಮ್ಮ ಹಾಸಿಗೆಯಲ್ಲಿ ಶಾರದಾ ದೇವಿಯನ್ನ ಯುವತಿಯನ್ನ ಮಲಗಿಸಿಕೊಂಡಿದ್ರು ಶಾರದಾ ಶ್ರೀರಾಮಕೃಷ್ಣರು ತಮ್ಮ ಯೋಗ ಶಕ್ತಿಯನ್ನು ಪರೀಕ್ಷೆ ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಅದ್ವೈತಿ ಗುರುವಾದಂತಹ ತೋತಾಪುರಿ ಹೇಳಿದ್ರಿಂದ ಪರೀಕ್ಷೆ ಮಾಡಿ ನೋಡ್ಕೊಳ್ಬಹುದು ಅಂತ ಹೇಳಿದ್ರಿಂದ ಎಂಟು ತಿಂಗಳ ಕಾಲ ತಮ್ಮ ಹಾಸಿಗೆಯ ಮೇಲೆಯೇ ಆ ಯುವತಿಯನ್ನ ಶ್ರೀರಾಮಕೃಷ್ಣರು ರಾತ್ರಿ ಮಲ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಶ್ರೀರಾಮಕೃಷ್ಣರು ಏನ್ ಭಾವಿಸ್ತಾರೆ ಅದನ್ನು ಹೇಳ್ತಾರೆ ಆಮೇಲೆ ನಾನು ಜಗನ್ಮಾತೆಯನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದೆ ಅಮ್ಮ ನನ್ನ ಹೆಂಡತಿಯ ನನ್ನ ಪತ್ನಿಯ ಮನಸ್ಸಿನಿಂದ ಕಾಮ ಭಾವನೆ ಅಂತ ಹೇಳ್ತಕ್ಕಂಥದ್ದನ್ನು ಸಂಪೂರ್ಣ ಹೋಗಲಾಡಿಸಿಬಿಡು ನಾನು ಅಖಂಡ ಬ್ರಹ್ಮಚಾರಿ ಆಗಿ ಮುಂದೆ ಲೋಕ ಶಿಕ್ಷಣ ಅಂತ ಹೇಳ್ತಕ್ಕಂಥದ್ದು ನನ್ನ ಮೂಲಕ ಆಗಬೇಕಾಗಿದೆ ಆದ್ರಿಂದ ನನ್ನ ಪತ್ನಿಯ ಮನಸ್ಸನ್ನು ಪರಮ ಪರಿಶುದ್ಧವಾಗಿಟ್ಟಿರಮ್ಮ ಅಂತ ನಾನು ಹೃತ್ಪೂರ್ವಕವಾಗಿ ಪ್ರಾರ್ಥನೆ ಮಾಡಿಕೊಂಡು ಅದರ ಪರಿಣಾಮವಾಗಿ ಎಂಟು ತಿಂಗಳು ಅವಳು ಮಲ್ಕೊಂಡಿದ್ರೂ ಕೂಡ ಒಂದೇ ಒಂದು ದಿನವೂ ಕೂಡ ನನ್ನ ಮನಸ್ಸನ್ನು ಅವಳು ಕಾಮಭಾವದಿಂದ ಆಕರ್ಷಿಸಲೇ ಇಲ್ಲ ಯಾವುದೇ ಬಗೆಯ ಪ್ರಚೋದನೆಯನ್ನು ಕೂಡ ಕೊಡಲಿಲ್ಲ ಶಿಶುವಿನೋಪಾದಿಯಲ್ಲಿ ಅವಳು ಮಲಗಿದ್ದಲು ಸಂಪೂರ್ಣ ಆ ಕಾಮಭಾವದಿಂದ ವಂಚಿತಲಾದಂತಹ ಆ ಶಾರದಾ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಶಕ್ನೋ ತೀ ಹೈವಯಸ್ಸೋಢಂ ಪ್ರಾಕ್ಷರೀ ರವಿ ಮೋಕ್ಷಣಾತ್ ಕಾಮಕ್ರೋಧೋದ್ಭವಂ ವೇಗಂ ಸಯುಕ್ತ ಸ ಸುಖಿ ನರ ಶರೀರ ಇರುವಾಗಲೇ ಯಾರು ಈ ಕಾಮ ಭಾವನೆಯನ್ನ ನಿಗ್ರಹಿಸ್ತಾರೋ ಅವನೇ ಅತ್ಯಂತ ಶ್ರೇಷ್ಠವಾದಂಥ ಯೋಗಿ ಅವನೇ ಅತ್ಯಂತ ಶ್ರೇಷ್ಠವಾದಂಥ ಸುಖಿ ಅಂತ ಶಾರದಾ ಮಾತೆ ತಮ್ಮ ಇಡೀ ಜೀವನದಲ್ಲಿ ಕೇವಲ ಕಾಮಭಾವನೆಯನ್ನು ಗೆಲ್ಲುವಂತಹ ಒಂದು ಸಾಮಾನ್ಯ ವಿಚಾರವನ್ನಲ್ಲ ಕಾಮಭಾವನೆಯನ್ನು ಗೆಲ್ಲುವಂತಹದ್ದೆಲ್ಲ ಬಹಳ ಸಾಮಾನ್ಯ ಆದರೆ ನಿಸ್ವಾರ್ಥತೆಯಿಂದ ಇರುವಂಥದ್ದು ಇಡೀ ವಿಶ್ವವನ್ನೇ ತಬ್ಬಿಕೊಳ್ಳುವಂತಹ ಮಾತ್ರ ವಾತ್ಸಲ್ಯವನ್ನ ಅವಳು ತನ್ನ ವ್ಯಕ್ತಿತ್ವದಲ್ಲಿ ವಿಕಸನಗೊಳಿಸಿಕೊಂಡಂತಹ ಬಗೆ ಪರಮಾತ್ಭುತ ಪರಮಾತ್ಭುತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಕಾಂಟ್ರಾಕ್ಷನ್ ಇಸ್ ಡೆತ್ ಎಕ್ಸ್ಪ್ಯಾನ್ಷನ್ ಇಸ್ ಲೈಫ್ ವಿಶಾಲಗೊಳ್ತಾ ಹೋಗಬೇಕು ವಿಶಾಲಗೊಳ್ತಾ ಹೋಗಬೇಕು ಎಲ್ಲ ಬಗೆಯ ಸ್ವಾರ್ಥವನ್ನ ಕಳೆದು ನಿಸ್ವಾರ್ಥದ ಶಿಖರಕ್ಕೆ ಏರಿದಾಗ ಮಾತ್ರವೇ ಪರಮಾರ್ಥದ ಅನುಭವ ಆ ಬಗೆಯಿಂದ ಶ್ರೀಮಾತ ಶಾರದಾ ದೇವಿಯವರು ಯಾವ ರೀತಿಯಲ್ಲಿ ಇಡೀ ವಿಶ್ವವನ್ನೇ ತಬ್ಬಿಕೊಳ್ಳಬಲ್ಲಂತಹ ದಿವ್ಯ ಮಾತೃತ್ವವನ್ನು ಅವರು ತಮ್ಮ ವ್ಯಕ್ತಿತ್ವದಲ್ಲಿ ಯಾವ ರೀತಿಯಲ್ಲಿ ವ್ಯಕ್ತಪಡಿಸಿದ್ರು ಅಂತನ್ನೋದನ್ನ ಅವರ ಜೀವನವನ್ನು ಅಧ್ಯಯನ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಭಾವಿಸಬೇಕು ಭಾವಿಸಬೇಕು ಭಾವಿಸ್ತಾ ಭಾವಿಸ್ತಾ ನಿಮ್ಮ ಹೃದಯವೂ ಕೂಡ ವಿಶಾಲವಾಗ್ತದೆ ನಿಮ್ಮ ಹೃದಯವೂ ಕೂಡ ಪಾವನವಾಗ್ತದೆ ನಿಮ್ಮ ಇಡೀ ವ್ಯಕ್ತಿತ್ವವೇ ಸಾರ್ಥಕವಾಗ್ತದೆ ಅಂತ ಹೇಳಿ ನನಗೆ ಒಂದು ಸದವಕಾಶ ಕೊಟ್ಟಂತಹ ವಿವೇಕಾನಂದ ವಿಚಾರ ವೇದಿಕೆಯ ಎಲ್ಲ ಸದಸ್ಯರಿಗೂ ಕೂಡ ನನ್ನ ಹೃಪೂರ್ಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮತ್ತು ಅತ್ಯಂತ ಶ್ರದ್ಧೆಯಿಂದ ಕುಳಿತು ಕೇಳಿದಂತಹ ನಿಮಗೂ ಕೂಡ ನಮ್ಮ ಧನ್ಯವಾದಗಳನ್ನು ಅರ್ಪಿಸ್ತೇನೆ